ೌಳಿಣಾಯವೃಂದೇ ಆನಂದ ತೀರ್ಥಿ ಮನೆ ಸ್ಪೇ ಪಣಮ್ಯಾಸಗುಣಾಧೀಶಾಶಾ ಮಾಂ ನಿರಂಗ ೀಕರೀಕ್ರವರ್ತಿ ನಾರಾಯಣಾರ್ೋೋದಯ ಸ್ಥಿತಿ ಪ್ರದ ಜ್ಞಾನ ಪ್ರದ ಯುಧಾಸುರೌಖ್ಯದಾರಾಯಣೇಕನಾಥ ಸಕಲೋಕ ರೈಗುಣ್ಯವರ್ಜಿತಮ್ಯಮೀಶಂ ವಂದೇ ಭವತ್ ನಮರ ಸುರಸಿಂದ್ಯಂ ನಾರಾಯಣ ನಮಸ್ಕೃತ್ಯ ನರಂಚ ನರೋತ್ತಮಂ ದೇವೀ ಸರಸ್ವತೀ ವ್ಯಾಸರೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹತ್ತನೇ ಅಧ್ಯಾಯದಿಂದ ಇಲ್ಲಿಂದ ಮತ್ತೆ ಒಂದು ಪ್ರತ್ಯೇಕ ವಿಚಾರವನ್ನು ಆಚಾರ್ಯ ಇಟ್ಟುಕೊಳ್ತಾರೆ ಇಲ್ಲಿ ತನಕ ಮಹಾಭಾರತದಲ್ಲೇ ಪ್ರಸಕ್ತವಾದಂತಹ ರಾಮಾಯಣದ ಕಥಾಕ್ಕೆ ನಿರ್ಣಯವನ್ನು ಕೊಟ್ಟು ರಾಮಕಥಾ ಅಂತ ಅನ್ನೋದು ಇವತ್ತಿಗೂ ಕೂಡ ಶ್ರದ್ಧಾಳುಗಳ ಮನೆಯಲ್ಲಿ ಪ್ರತಿನಿತ್ಯ ರಾಮಾಯಣವನ್ನ ಪ್ರತಿನಿತ್ಯ ಮಹಾಭಾರತ ರಾಮಾಯಣ ಕಥಾ ಶ್ರವಣ ಮಾಡಬೇಕು ರಾಮಕಥಾ ಕೃಷ್ಣ ಕಥೆಗಳನ್ನ ಅವಶ್ಯ ಶ್ರವಣ ಮಾಡಲಿಕ್ಕೇ ಬೇಕು ಕೃಷ್ಣ ರಹಸ್ಯದಲ್ಲಿ ಹೇಳುವಂತೆ ಯಾವ ರೂಪ ಚಿಂತನೆ ಮಾಡಿದೆ ಇದ್ರೂ ಪರವಾಗಿಲ್ಲ ರಾಮರೂಪ ಕೃಷ್ಣರೂಪ ಎರಡನ್ನ ಚಿಂತನೆ ಮಾಡಿ ಸಾಕು ತುಂಬಾ ಸುಲಭವಾಗಿದೆ ಆ ಪಾಪಗಳು ಬಂದವರಿಗೆ ಕಷ್ಟ ಬಂದವರಿಗೆ ನಾನಾ ತರಹದ ಶಾಪ ಬಿದ್ದವರನ್ನ ಇವನ್ನೆಲ್ಲ ಉದ್ಧಾರ ಮಾಡಿದೆ ಚರಿತ್ರೆ ರಾವಣ ಅಂತನ್ನುವ ಹತ್ತು ತಲೆಯ ಬೂಚಿ ಹತ್ತು ತಲೆಯ ರಾಕ್ಷಸ ದೇವತೆಗಳಿಗೆ ಮನುಷ್ಯರಿಗೆ ಬೇರೆ ಬೇರೆ ರಾಕ್ಷಸರಿಗೂ ಕೂಡ ತೊಂದರೆ ಕೊಡ್ತಾ ಇದೆ ಒಬ್ಬರಿಗೆಲ್ಲ ಸ್ವಾರ್ಥಿ ಎಲ್ಲಿ ಸುಂದರವಾದ ಹೆಣ್ಣು ಮಗು ಕಾಣಿಸ್ತೊಂಡು ಹೊತ್ಕೊಂಡು ಎಲ್ಲಿ ಸಂಪತ್ತು ಕಂಡ್ರೆ ಅದನ್ನ ಅಪಹರಣ ಮಾಡಿಬಿಡ್ಬೇಕು ಇಂಥದ್ದೆಲ್ಲ ಮಾಡ್ತಾ ಇದ್ದಂತಹ ಅತ್ಯಂತ ನೀಚ ಅಂಥಮನ ಸಂಹಾರ ಅನ್ನೋದು ಒಟ್ಟಾರೆ ಇಡೀ ಜಗತ್ತಿಗೆ ಕ್ಷೇಮವನ್ನು ತಂದುಕೊಟ್ಟಿತ್ತು ಜಗತ್ತಿಗೆ ಕ್ಷೇಮ ಅಂತಂದ್ರೆ ಯಾರು ಏನು ಸಾಯದೆ ಎಲ್ಲ ಹಾಗೆ ಬದುಕಿರ್ತಾರೆ ಅಂತಲ್ಲ ಆದರೆ ಸಾಯೋದ್ರೊಳಗೆ ಅವರವರ ಮರಣಕಾಲದ ಒಳಗಡೆಯಲ್ಲಿ ತಾವು ಮಾಡಬೇಕಾಗಿದ್ದಂತಹ ಸಾಧನೆಗಳೇನಿತ್ತೋ ಆ ಜನ್ಮ ಸಾರ್ಥಕ ಪಡಿಸಿಕೊಳ್ಳಿಕ್ಕೆ ಏನು ಬೇಕಾಗಿತ್ತು ಅದನ್ನು ಮಾಡ್ಲಿಕ್ಕೆ ಬಿಡ್ತಿರಲಿಲ್ಲ ಅದಕ್ಕೆ ಪ್ರತಿಬಂಧಕ ಆಗಿದ್ದು ರಾವಣ ಅಂಥವನನ್ನು ಸಂಹಾರ ಮಾಡಿ ತಾವು ತಾವು ನಿರಾತಂಕವಾಗಿ ಸಾಧನೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟ ರೂಪ ಅದು ರಾಮಚಂದ್ರ ರೂಪ ಅಷ್ಟೇ ಅಲ್ಲ ಏನು ಸಾಧಾರಣ ಮಾತಾಡೋರಿದ್ದು ಏನಂತ ಏ ನಿಮ್ಗೆ ದೇವ್ರಿಗೆ ಗೊತ್ತಾ ನಮ್ ಕಷ್ಟ ಇಲ್ಲ ದೇವರಿಗೆ ಅರ್ಥ ಆಗತ್ತಾ ಹಾಗೆರ್ರಿ ಹೀಗಿರ್ರಿ ಅಂತೆಲ್ಲ ಹೇಳಿ ನಾನು ಹೇಳಿ ಅಗಲ್ಲ ಹಾಗೆಲ್ಲ ನಡ್ಕೊಳಕ್ಕಾಗತ್ತಾ ಅಂತನ್ನುವರಿಗೂ ಕೂಡ ಬಹಳ ಸೊಗಸಾಗಿ ಉತ್ತರ ಕೊಟ್ಟಂತಹ ಕ್ರಮ ಇದೆ ರಾಮಾಯಣದ ಚರಿತ್ರೆಯಲ್ಲಿ ಏನಿದೆ ಅಲ್ಲಿ ಸ್ಪಷ್ಟವಾಗಿ ಉತ್ತರವನ್ನು ಕೊಡ್ತಾರೆ ಸ್ವಯಂ ಭಗವಂತನೇ ಆ ಕ್ರಮದಲ್ಲಿ ನಡೆದು ತೋರಿಸಿಕೊಟ್ಟ ಅಂದರೆ ಇದೇ ನನಗೆ ಯೋಗ್ಯವಾದಂತಹ ಮಾರ್ಗ ನನಗೆ ಪ್ರಿಯಕರವಾದ ಮಾರ್ಗ ಇದೆ ವರ್ಣಾಶ್ರಮ ಧರ್ಮಾದ್ಯನುಷ್ಠಾನ ವೇದಶಾಸ್ತ್ರಗಳನ್ನು ಅನುಸರಣೆ ಮಾಡಿಕೊಂಡು ಬದುಕೋದು ಭಕ್ತಿಯ ಮಾರ್ಗ ದಾಸ ಭಾವನೆ ನನಗೆ ಅತ್ಯಂತ ಪ್ರಿಯವಾದ ಮಾರ್ಗ ಐಕ್ಯ ಮಾರ್ಗ ಅಲ್ಲ ಇದೆಲ್ಲೂ ಐಕ್ಯ ಮಾರ್ಗ ತೋರಿಸಲಿಲ್ಲ ಪರಮಾತ್ಮ ಅದರಲ್ಲಿ ಎಲ್ಲ ಅಧಿಕಾರಗಳನ್ನು ತ್ಯಾಗ ಮಾಡಿ ನೆನಪು ಪಾದ ಸೇವೆ ಸಿಕ್ಕರೆ ಸಾಕುವಂಥ ಲಕ್ಷ್ಮಣದೇವರು ಹನುಮಂತ ದೇವರು ಇವರೆಲ್ಲ ತೋರಿಸಿತ್ತು ಲೋಕಾಪವಾದ ಬರೆದಿದ್ದಂಥ ಬದುಕಬೇಕು ಇವೆಲ್ಲ ಹಾಗಾಗಿ ವೇದಶಾಸ್ತ್ರಗಳ ನಿಜವಾದ ಮರ್ಮ ಏನು ಅಂತ ನಾವು ಕಥೆ ಕೇಳಿಕೊಂಡು ಆ ವಾಕ್ಯಕ್ಕ ಅರ್ಥಮ್ಯಾ ರಾಮಾಯಣ ಚರಿತ್ರೆ ಕೇಳಿಬಿಟ್ರೆ ಯಾವ್ದು ಸರಿ ಯಾವ ತಪ್ಪು ಅದಕ್ಕೆ ತಕ್ಕಂತೆ ನಾವು ನಡ್ಕೊಂಡ್ರೆ ಮೋಕ್ಷ ಕರ್ಕೊಂಡು ಹೋದ ಪರಮಾತ್ಮ ಅಂತಿದೆ ಮೋಕ್ಷಪ್ರಾಪ್ತಿಗೆ ಬೇಕಾದಂತಹ ನಡವಳಿಕೆ ಹೇಗಿರಬೇಕು ಸ್ವಯಂ ತಾನು ನಡೆದು ತೋರಿಸ್ಕೊಟ್ಟೆ ಅದೀಗದು ರಾಮಾಯಣ ಅಯಣ ಅಂತಂದರೆ ಅಯನ ಪಯಣ ನಡೆ ತಾನು ನಡೆದು ಹಾಗೆ ನಡೀಬೇಕು ಅನ್ನೋದು ಮರ್ತ್ಯ ಶಿಕ್ಷಣ ರಕ್ಷೋಬಾಯ ಇವ ನ ಕೇವಲ ವಿಭೋಹೊ ಬರೀ ರಾಕ್ಷಣ ಸರ ಸಂಹಾರಕ್ಕೋಸ್ಕರ ಅಷ್ಟೇ ಅವತಾರ ಅಲ್ಲ ಪ್ರತಿಯೊಂದು ಹಂತದಲ್ಲಿ ಹೆಜ್ಜೆ ಹೆಜ್ಜೆಗೂ ಮನುಷ್ಯರನ್ನು ತಿದ್ದೋದಿದೆಯಲ್ಲ ಈ ಅವತಾರದ ಉದ್ದೇಶ ಅದು ಅನ್ನೋದನ್ನ ಚೆನ್ನಾಗಿ ಆಚಾರ್ಯರು ನಿರ್ಣಯ ಸಮೇತ ನಮಗೆ ಈ ನಿರ್ಣಯ ಇರಲಿಲ್ಲ ಅಂತಂದರೆ ರಾಮಾಯಣ ಇದ್ದು ಏನೇನೋ ತಪ್ಪು ತಪ್ಪಾಗಿ ಕಲ್ಪನೆ ಮಾಡಿಕೊಂಡು ಗೊಂದಲಕ್ಕೊಳಗಾಗಿ ಏನನ್ನ ಅಳವಡಿಸ್ಕೊಳ್ಬೇಕು ಅಂತ ಗೊತ್ತಾಗ್ತಿರಲಿಲ್ಲ ಔಷಧಿ ಇದೆ ತಗೊಳ್ಳೋದು ಹೇಗೆ ಅಂತ ಗೊತ್ತಿಲ್ಲ ಅದು ಹೈಡೋಸ್ ಆದರೆ ಅಥವಾ ಎಷ್ಟು ತೊಗೊಳ್ಬೇಕು ಅಷ್ಟು ತೊಗೊಳಿಲ್ಲ ಅಂತಂದರೆ ಔಷಧಿ ಕೆಲಸ ಮಾಡೋಲ್ಲ ಇಲ್ಲ ರಿಯಾಕ್ಷನ್ ಆಗಿಬಿಡುತ್ತೆ ಏನೇನೋ ತೊಂದರೆ ಆಗಿಬಿಡುತ್ತೆ ಔಷಧಿಯನ್ನು ತಗೊಳ್ಳಿಕ್ಕ ಒಂದು ಕ್ರಮ ಇದೆ ಅದನ್ನು ತಗೊಳ್ಳಿಕ್ಕೆ ಒಬ್ಬ ವೈದ್ಯರು ಹೇಳಬೇಕದನ್ನು ಆಚಾರ್ಯರು ಆ ವೈದ್ಯರ ಸ್ಥಾನದಲ್ಲಿ ನಿಂತುಕೊಂಡು ಮಹೋಪಕಾರ ಮಾಡಿ ರಾಮಾಯಣ ಅನ್ನುವ ಅಮೃತಪಾನವನ್ನು ಮಾಡಿಸಿದ್ದಾರೆ ಈ ಔಷಧಿ ಕುಡಿದವರಿಗೆ ಯಾವುದೇ ತರಹದಲ್ಲೂ ತೊಂದರೆ ಇಲ್ಲ ಅನ್ನೋದು ಅದಕ್ಕೆ ಅದನ್ನೇನು ಮಾಡಿಬಿಟ್ಟರು ಮಂತ್ರಾಧಿ ಪರಿಹಾರಗಳು ಪ್ರತಿನಿತ್ಯದಲ್ಲೂ ರಾಮಾಯಣ ಆಚಾರ್ಯರಿಗೆ ಸಮ್ಮತವಾದಂತಹ ರಾಮಾಯಣವನ್ನು ಪ್ರತಿನಿತ್ಯ ಹೇಳಿ ಅನ್ನೋ ದೃಷ್ಟಿಯಲ್ಲಿ ಎಷ್ಟೇ ರಾಮಚಾರಿತ್ರ ಮಂದಿರಂತೇ ಮಾಡಿಕೊಟ್ಟರು ಅದನ್ನು ಇನ್ನೂ ಜ್ಞಾನಿಗಳು ಬೇರೆ ಬೇರೆ ರೀತಿಯಲ್ಲೆಲ್ಲ ತಮ್ಮ ಪದ್ಯಗಳಲ್ಲೇನೇ ಅದನ್ನು ಹೇಳ್ತಾ ಸತ್ಯ ಏನು ಮಧ್ಯನಾಮದಲ್ಲಿ ಅದು ಹರಿವಾಯುಗಳು ಇಬ್ಬರು ಚರಿತ್ರನೂ ಬರಬೇಕಲ್ಲ ರಾಮಾಯಣನೂ ಬರಬೇಕು ಕಠಿ ಚರಿತ್ರೆಯೂ ಬಂದುಬಿಡಬೇಕು ಮಧುರಾಯ ಒಟ್ಟಿಗೆ ಒಂದು ಹೇಳೋದ್ರಿಂದ ಎಲ್ಲ ಬಂದುಬಿಡಬೇಕು ಇನ್ನೂ ಉಪಕಾರ ಮಾಡಿಕೊಟ್ಟಿರೋದು ಅಲ್ಲದೆಲ್ಲ ಅವುಗಳನ್ನು ಚಿಂತನೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಹೀಗೆ ಒಟ್ಟಾರೆ ಮಹಾಭಾರತದ ಅಂತರ್ಗತವಾದ ರಾಮಾಯಣ ಅನ್ನುವ ನೆಪದಿಂದ ಚಾರ್ಯರು ಸಮಗ್ರ ರಾಮಾಯಣಕ್ಕೆ ನಿರ್ಣಯವನ್ನು ಕೊಟ್ಟರು ಅದಕ್ಕೆ ಬರೀ ಒಂದ್ ಕಡೆಯಲ್ಲಿ ಅಂತ ಹೇಳಿಲ್ಲ ಅದೊಂದು ನಾವು ಅದೇಷ ಪುರಾಣಿಭ್ಯ ಎಲ್ಲಾ ಪುರಾಣಗಳಿಂದಲೂ ತೆಗೆದು ರಾಮಾಯಣದ ಕಥೆಗೆ ನಿರ್ಣಯ ಕೊಟ್ಟಿದ್ದೇವೆ ಒಂದು ಮುಗಿತು ಇದಾದ ಮೇಲೆ ವೇದವ್ಯಾಸ ದೇವರ ಬಗ್ಗೆನೆ ತುಂಬಾ ತಪ್ಪು ಕಲ್ಪನೆಗಳಿದ್ದಾವೆ ಇದು ವಿಚಿತ್ರ ಅಂತಂದರೆ ಇವತ್ತು ಅವರ ಗ್ರಂಥಗಳನ್ನು ಇಟ್ಟುಕೊಂಡೇನೆ ದಾರ್ಶನಿಕರು ಅಂತೂ ಪ್ರಸಿದ್ಧರಾದರು ಇವತ್ತು ದೊಡ್ಡ ದೊಡ್ಡ ಭಾಷ್ಯಕಾರರು ಅಂತೆಲ್ಲ ಪ್ರಸಿದ್ಧರು ದಾರ್ಶನಿಕರು ಅಂತ ಶಂಕರಾಚಾರ್ಯರಾಗಲಿ ರಾಮಾನುಜಾಚಾರ್ಯರಾಗಲಿ ಅಥವಾ ಭಾಸ್ಕರರು ಇವರೆಲ್ಲ ಏನಿದ್ದಾರೆ ಸಾಧಾರಣ ಅನೇಕ ವ್ಯಕ್ತಿಗಳು ಗೀತೆಗೆಲ್ಲ ಭಾಷ್ಯ ಅಂತ ಮಾಡಿ ಅವ್ರಿಗೊಂದು ಒಂದು ಸ್ಥಾನ ಇದೆ ಇವತ್ತು ಇವತ್ತು ಅವರಿಗೆ ಗೌರವ ಕೊಡ್ತಾರೆ ಯಾವ ಕಾರಣದಿಂದಾಗಿ ಅವರು ವೇದಾಂತ ಸೂತ್ರಗಳಿಗೆ ಅಂದರೆ ಬ್ರಹ್ಮಸೂತ್ರಗಳಿಗೆ ಭಾಷೆ ಬರೆದ್ರು ಗೀತೆಗೆ ಇವರ ಭಾಷೆ ಇದೆ ಉಪನಿಷತ್ತುಗಳಿಗೆ ಭಾಷೆ ಇದೆ ಅಂತ उपनिषत् नशि हम वेद इयणाचार भाष्य बरदू तुम्हें दुड गौरव है पाठ इलाधमयूत वेद मंत्र मतृत्ति परषक अदर सर्ग हेगे अंत शोध वेदव्यास दू अलगलो बीड़ी बटंत इतने ಇದರ ಮೇಲೆ ಬ್ರಹ್ಮಸೂತ್ರಗಳನ್ನು ರಚನೆಯೇ ಮಾಡಿ ಬರೀ ವೇದಗಳನ್ನು ಉಚ್ಚಾರಣೆ ಮಾಡಿದ ಪ್ರಯೋಜನ ಇಲ್ಲಪ್ಪ ವೇದದಲ್ಲಿ ನಮ್ಮ ಸಂಸಾರ ನಿವೃತ್ತಿಯ ಔಷಧಿ ಇದೆ ಆ ಉಪಾಯ ಹೇಳಿದ್ದಾರೆ ಹಾಗಾದ್ರೆ ಅರ್ಥ ಮಾಡಿಕೊಳ್ಬೇಕು ವೇದವನ್ನು ಅದು ಅರ್ಥ ಆಗಬೇಕಾಗಿದ್ದರೆ ಅದಕ್ಕೆ ಸೂತ್ರ ರಚನೆ ಆಗಬೇಕಾಯಿತು ಸೂತ್ರ ರಚನೆ ಮಾಡಿಕೊಟ್ರು ಪುರಾಣದ ಮುಖದಿಂದಾಗಿ ಅವುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಸುಲಭವಾಗಿ ಅರ್ಥೈಸಿಕೊಟ್ರು ಎಲ್ಲ ಪ್ರಪಂಚಕ್ಕೆ ಮಹಾಭಾರತ ಮತ್ತು ಪುರಾಣಗಳ ದೃಷ್ಟಾಂತದಿಂದಾಗಿ ಈ ರೀತಿಯಲ್ಲಿದೆ ಪರಮಾತ್ಮ ಗುಣಪರಿಪೂರ್ಣ ಹೇಳಿದರೆ ಅರ್ಥ ಆಗೋಲ್ಲ ದೋಷ ದೂರ ಅಂತ ಹೇಳಿದರೆ ಅರ್ಥ ಆಗೋಲ್ಲ ಅವನನ್ನು ಅನೇಕ ರೀತಿಯಲ್ಲಿ ತೊಂದರೆ ಕೊಡಲಿಕ್ಕೆ ಜಲಾಸಂಧಾದಗಳು ಬಂದರೂ ಅವನಿಗೂ ನಾಶ ಒದಗಿಸ್ತೇವೆ ಅಂತ ಏನೇನೋ ಪ್ರಯತ್ನ ಮಾಡಿದ್ರು ಪೂತನಿ ವಿಷವನ್ನು ಕೊಟ್ಟುಕೊಳ್ತೇನೆ ಅಂತ ಬಂದರು ಅವನು ವಿಷಪ್ರಾಶನೆ ಮಾಡಿದ್ರು ಏನೂ ಆಗೋಲ್ಲ ನಮ್ಮಲ್ಲೊಂದು ವೀಕ್ನೆಸ್ ಇದೆ ನಮ್ಮಲ್ಲಿ ತೊಂದರೆ ಇದೆ ಪ್ರಕೃತಿ ಇದೆ आ प्रकृत विरुद्धन बन नमु नाश आगत देवरी अद प्रकृति बद्ध अलग आदेश नो इर्थम्ता हे भागवत भारत रामायण वेदव्य देव वेदव्यस दूस उपजीवे ग्रंथ्रे आमेन बेरा मेरी बेरवर्गलू कीर्ति य ಬಾದರಾಯಣ ದೇವರಿಂದ ಆದರೆ ಇಷ್ಟು ಜನ ಅವರನ್ನು ಉಪಯೋಗಿಸ್ಕೊಂಡ್ರಲ್ಲ ಉಪಜೀವಿಸಿಕೊಂಡಲ್ಲ ಒಂದು ದ್ವೈ ಉಪಜೀವಿಸೋದಂದು ಅವ್ರು ಉಪಯೋಗ ಮಾಡಿಕೊಂಡ್ರು ಅದನ್ನೆಲ್ಲ ಅದನ್ನ ಇಟ್ಕೊಂಡು ಮೇಲೆ ಬಂದು ಆದ್ರೆ ವೇದವ್ಯಾಸ ದೇವರು ಯಾರು ಅಂತ ಪರಿಚಯ ಮಾಡಿಕೊಟ್ರ ಸರಿಯಾಗಿ ಇವತ್ತು ಶಂಕರಾಚಾರ್ಯರ ಪರಂಪರೆಯಲ್ಲಿ ಅದನ್ನು ಹೇಳೋದಿದೆ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯಕೃತವ್ ಒಂದೇ ಭಗವಂತೌ ಪುನಃಪುನಃ ಶ್ಲೋಕ ಹೇಳಿ ಅವರು ಆರಂಭ ಮಾಡ್ತಾರೆ ನಮ್ಮಲ್ಲಿ ಆಚಾರ್ಯ ಪುಮನೋಸ್ಮಾಕಿ ಹೇಳಿದಂತೆ ಅವ್ರ ಒಂದು ಪದ್ಯ ಇದೆ ಅವ್ರಲ್ಲಿ ಹೀಗೆ ಹೇಳ್ತಾರೆ ನಮ್ಮ ಶಂಕರಂ ಶಂಕರಾಚಾರ್ಯಂ ಶಂಕರಾಚಾರ್ಯರು ಸಾಕ್ಷಾತ್ ರುದ್ರದೇವರೇ ರುದ್ರದೇವರಲ್ಲ ರುದ್ರದೇವರ ಒಂದು ಆವೇಶ ಇತ್ತು ಅವರನ್ನು ರುದ್ರದೇವರು ಸ್ವಯಂ ತಾವೇ ಹೇಳಿದ್ದಾರೆ ನನ್ನ ಆವೇಶ ಇಟ್ಟು ನಾನು ಕೆಲವು ಶುನುದೇವಿ ಪ್ರಭಕ್ಷ್ಯಾಮಿ ಅಂತ ಶುರು ಮಾಡಿ ಅದು ಬರೀ ಆತ ಒಬ್ಬನಿಗೆ ಮೂವತ್ತೆರಡು ವರ್ಷದಲ್ಲಿ ಏನು ಮಾಡ್ಲಿಕ್ಕಾಗ್ತಿತ್ತು ಸಂಚಾರ ಮಾಡ್ಲಿಕ್ಕಾಗುತ್ತಾ ನಾಲ್ಕು ಕಡೆಯಲ್ಲಿ ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿ ಹೋಗ್ತಾರೆ ಬರೀ ಮೂವತ್ತೆರಡು ವರ್ಷಕ್ಕೆ ಅದು ಒಬ್ಬ ವ್ಯಕ್ತಿ ಮಾಡಲಿಕ್ಕಾಗುವಂಥ ಒಂದು ಮನುಷ್ಯ ಶರೀರದಲ್ಲಿ ಯಾರೇ ಬರಲಿ ಆ ವ್ಯಕ್ತಿ ಮಾಡಲಿಕ್ಕಾಗೋದಲ್ಲ ಅಲ್ಲೊಂದು ಯಾವುದೋ ಒಂದು ದೇವತಾ ಕಲೆ ಇದ್ದರೆ ಮಾತ್ರ ಮಾಡಲಿಕ್ಕಾಗುತ್ತೆ ರುದ್ರದೇವರಿಗೆ ಆದೇಶ ಇತ್ತು ಅಥತ್ಯಾನೆ ವಿಥತ್ಯಾನೆ ಧರ್ಶೇಶ್ವರ ಮಹಾಭುಜ ಅಂತ ತಪ್ಪೋ ಒಪ್ಪೋ ಏನೇನೋ ಅವರವರಿಗೆ ಬೇಕಾದದ್ದನ್ನೆಲ್ಲ ಶಾಸ್ತ್ರ ರಚನೆ ಮಾಡು ಮಾಡಿಸುವ ಸ್ವಯಂ ಮಾಡಿದ್ರು ಇಲ್ಲಿ ಮಾಡಿಸು ನೀವು ಅದು ಪರಿತೋಷಿತೇಶ ಅಂತ ಪಂಡಿತಾಚಾರ್ಯರು ಅದಕ್ಕೆ ಆ ಮಾತನಾಡಿದ್ದಾರೆ ಅದರಿಂದಾಗಿ ರುದ್ರದೇವರನ್ನು ಒಲಿಸಿಕೊಂಡು ಇವೆಲ್ಲ ಕೆಲಸ ಮಾಡಿದ್ರು ಇಲ್ಲೇ ಇದ್ರು ಆಗ್ತಿರಲಿಲ್ಲ ಅಂತ ಹೀಗಾಗಿ ಇವೆಲ್ಲ ನಡೆದು ಹೋಗಿದೆ ರುದ್ರದೇವರೇ ಒಳಗಡಿಯಲ್ಲಿ ನಿಂತು ನಡೆಸಿದ್ದಾರೆ ಶಂಕರಂ ಶಂಕರಾಚಾರ್ಯರು ಅದು ತೀರಾ ಅಲುಗಡೆಯುವಂತಹ ವಿಚಾರ ಅಲ್ಲ ಇಲ್ಲಿ ಕೇಶವಂ ಬಾದರಾಯಣಂ ಅಂತಾರೆ ಗೀತಾ ಭಾಷ್ಯದಲ್ಲಿ ಆನಂದಗಿರಿ ಟೀಕಾ ಭಾಷ್ಯ ಇದರಲ್ಲೆಲ್ಲ ಶಂಕರಾಚಾರ್ಯರು ಮಾತ್ರ ಉಲ್ಲೇಖ ಮಾಡಿದ್ದಾರೆ ಆದರೆ ದೇವತಾ ಅವತಾರ ಅನ್ನೋದಕ್ಕೆ ಬೆಲೆ ಇಲ್ಲ ದೇವತೆಗಳು ಅಂತ ಅದು ಬರಲಿ ಶಬರಂಬರಮರು ಅಂತ ಅವ್ರನ್ನೂ ಎಲ್ಲ ಮಿಥ್ಯಾಂತನೇ ಅವರು ಹೋಗೋದು ಇರಲಿ ಆದರೆ ಅವರಿಗೆ ಹತ್ತದ ಕಳಂಕಗಳ ಚರಿತ್ರೆಗಳಿದ್ದಾವೆ ತಲೆಗೆ ಬಂದ ಹಾಗೆಲ್ಲ ಮಾತಾಡೋರು ಇದ್ದಾರೆ ಎಷ್ಟು ಅಪಚಾರದ ಮಾತುಗಳನ್ನು ಆಡ್ತಾರೆ ಅಂದರೆ ನಿಲ್ವ್ಯಾಸ ದೇವರ ಬಗ್ಗೆ ಪುರಾಣ ಕರ್ತ ವ್ಯಭಿಚಾರ ಪುರಾಣ ಭಕ್ತ ವ್ಯಭಿಚಾರ ಜಾತ ನೀವು ಭಾಳ ಭಾಳ ಅದು ಇದು ಅಂತ ಹೇಳ್ತೇರಿ ಪುರಾಣ ನಿರ್ಮಾಣ ಮಾಡಿದವರು ಹೇಗೆ ಹುಟ್ಟಿದ್ದಾರೆ ಪುರಾಣವನ್ನೆಲ್ಲ ನಿರ್ಮಾಣ ಮಾಡಿದ ವ್ಯಕ್ತಿ ಯಾರು ಇದು ವ್ಯಾಸ ಒಬ್ಬ ಮಹರ್ಷಿ ದೊಡ್ಡ ಋಷಿ ಎಂತೇಳಿ ತಿಳುವಳಿಕೆ ವಿಪರೀತ ಇತ್ತು ಏನೋ ಮಾಡಿಕೊಟ್ರು ಆದ್ರೆ ಹುಟ್ಟಿದ್ದೆ ಹೇಗರಪ್ಪ ಯಾವುದೋ ದಾರಿಯಲ್ಲಿದ್ದ ಹೆಣ್ಣು ಮಗಳನ್ನು ಹೋಗಿ ಕೆಡಿಸಿದ್ರು ಪರಾಶರರು ಅದರಿಂದಾಗಲೂ ಹುಟ್ಟಿಕೊಂಡು ಬಂದ ಕಡೆಗೆ ಆ ಹುಡುಗಿ ಮತ್ತೆ ಅದನ್ನೆಲ್ಲ ಮುಚ್ಚಿಟ್ಟುಕೊಂಡು ಹೋಗಿ ಮತ್ತೆ ಯಾರನ್ನು ಮದುವೆ ಆದ್ಲು ಹೋಗಿ ಶಂತ್ ಮದುವೆ ಮುಚ್ಚಿಟ್ಕೊಂಡು ಮದುವೆ ಆಗಿದ್ದರೆ ನನ್ನ ಮಗ ನನ್ನ ಮಗನನ್ನು ಕರೆಸ್ತೀನಿ ಅವನಿಂದ ಮತ್ತೆ ವಂಶ ಬೆಳೆಸ್ತೇನೆ ಅಂತ ಸತ್ಯವತಿ ದೇವಿ ವಿದ್ಯರ್ಯಾಸದೇವರನ್ನು ಕರೆಸಿ ಧೃತರಾಷ್ಟ್ರ ಪಾಂಡುಮುತಾದವರನ್ನು ಪಡೀಲಿಕ್ಕೆ ಆಗ್ತಿತ್ತ ಬಾದರಾಯಣ ವೀರ್ಯಜೇ ಅಂತ ಬಿರುದು ಇದೆ ಯಾರಿಗೆ ಬಿದುರನಿಗೆ ಧೃತರಾಷ್ಟ್ರನಿಗೆ ಮೇಲಿಂದ ಮೇಲೆ ಹೇಳ್ತಾ ನೋಡಪ್ಪ ದುರ್ಯೋಧನಾದಿಗಳನ್ನ ನನ್ನ ಮೊಮ್ಮಕ್ಕಳಾಗ್ತಾರೆ ಪಾಂಡವರು ನನ್ನ ಮೊಮ್ಮಕ್ಕಳಪ್ಪ ಇವರಿಗೆ ಅನ್ಯಾಯ ಮಾಡಬಾರದು ಇದು ಯೋಗ್ಯ ಅಲ್ಲ ಅಂತ ಸಭೆಯಲ್ಲಿ ಮಧ್ಯದಲ್ಲಿ ಬಂದು ಉಪದೇಶ ಮಾಡಿದ್ದಾರೆ ಹೇಗೆ ಸಾಧ್ಯ ಇದಲ್ಲ ಅಲ್ಲ ಮುಚ್ಚಿಟ್ಟು ನಡೆದ ಚರಿತ್ರೆ ಅಲ್ಲ ಇವೆಲ್ಲ ವೇದವ್ಯಾಸದೇವರು ಹ್ಯಾ ಅವರಿಗೆಲ್ಲ ಜನ್ಮ ಕೊಟ್ಟರು ಇವೆಲ್ಲ ವಿಚಾರ ಮಾಡಬೇಕಲ್ವಾ ಅಂದರೆ ಆ ಕಾಲದಲ್ಲಿ ಅತ್ಯಂತ ಭೀಷ್ಮಾಚಾರ್ಯರಂಥವರು ಅತ್ಯುತ್ಕೃಷ್ಟವಾದಂತಹ ಧರ್ಮವನ್ನು ಹೇಳುವವರು ಶಾಂತಿಪರ್ವ ಅನುಶಾಸನ ಪರ್ವಗಳಲ್ಲಿ ಎಷ್ಟು ಉತ್ಕೃಷ್ಟ ಧರ್ಮಗಳ ಬಗ್ಗೆ ಹೇಳ್ತಾರೆ ಧರ್ಮ ಸೂಕ್ಷ್ಮಗಳನ್ನೆಲ್ಲ ಹೇಳಿದ್ದಾರೆ ಅದರಿಂದ ಭಗವಂತನಿಗೆ ಅತ್ಯಂತ ಪ್ರಿಯರಾಗಿ ಭಗವನ್ ಮಂದಿರವನ್ನು ಸೇರಿದರು ಅದಕ್ಕೆ ಭಗವಂತ ಕಡೆಗೆ ಬಂದು ತಾನು ನಿಂತುಕೊಂಡು ಒಳಗೆ ಪ್ರವೇಶ ಮಾಡಿ ಅವೇಶ ಇಟ್ಟು ನುಡಿಸಿದ್ದಾನದನ್ನಲ್ಲ ಇವತ್ತು ಅತ್ಯುತ್ಕೃಷ್ಟ ಧರ್ಮ ಅಂತ ಪ್ರಸಿದ್ಧವಾಗಿದೆ ಶಾಂತಿ ಪರ್ವ ಮತ್ತು ಅನುಶಾಸನ ಪರ್ವಗಳಲ್ಲಿ ಅದರ ಉಲ್ಲೇಖ ಇದೆ ಅಂದ ಇಷ್ಟು ಉತ್ಕೃಷ್ಟವಾದಂತಹ ಧರ್ಮವನ್ನು ಪರಿಪಾಲನೆ ಮಾಡುವವರು ಸತ್ಯಪತಿ ದೇವಿಯನ್ನು ಅಂದರೆ ಕಾಲಿದೇವಿಯನ್ನು ತಂದು ತಮ್ಮ ತಂದೆಗೆ ಮದುವೆ ಮಾಡಿಸಿದ್ದೆ ಭೀಷ್ಮಾಚಾರ್ಯರು ದೇವತೆಗಳನ್ನ ಅವರು ಅಧ್ಯಯನ ಆಗಿದ್ದು ಇಲ್ಲ ಅಲ್ಲ ಬೃಹಸ್ಪತಿ ಆಚಾರ್ಯರು ದೇವತಾ ಲೋಕದಲ್ಲಿ ಗಂಗಾದೇವಿ ಕರ್ಕೊಂಡು ಹೋಗಿ ಅಲ್ಲಿ ಅಧ್ಯಯನ ಮಾಡಿಸಿರುತ್ತಾರೆ ಅಧ್ಯಯನ ಎಲ್ಲ ಮುಗಿದ ಮೇಲೆ ನಡೆದ ಚರಿತ್ರೆ ಇದೆ ಇಲ್ಲಿ ಪರಶುರಾಮ್ ದೇವರಲ್ಲಿ ಅಧ್ಯಯನ ಮಾಡಿದ್ರು ಅವರು ಧರ್ಮಕರ್ಮ ಗೊತ್ತಿರಲಿಲ್ಲ ಅವರಿಗೆ ಇಲ್ಲ ಆ ಹುಡುಗಿ ಕೆಟ್ಟಿದ್ದಾಳೆ ಅಂತ ಅನ್ನೋದು ಗೊತ್ತಿರಲಿಲ್ಲ ಮತ್ತೆ ಪುನಃ ಕನ್ಯಾತ್ವ ಪಡೆದ್ದು ಅಂತ ಇವೆಲ್ಲ ಮಾತಿದೆ ಆದರೆ ಇವತ್ತು ಲೋಕದಲ್ಲಿ ಆಡೋದು ಏನಂತಾರೆ ವಿಚಾರದಿಂದ ಹುಟ್ಟಿದರು ಬಾಯಿ ಹುಳ ಬೆಳತ್ತಮ್ಮೆ ನಿಜ ಆದರೆ ಜನಸಾಮಾನ್ಯರು ಹಾಗೆ ತಿಳಿದರೆ ಏನು ಪರಿಚಯ ಇಲ್ಲದೆ ಇದ್ದವರಿಗೆ ತಲೆಕಡೆಸಬಹುದು ಇವತ್ತಿನ ಬುದ್ಧಿಜೀವಿಗಳು ಅದನ್ನೆಲ್ಲ ಮಾತಾಡ್ತಾರೆ ಅದನ್ನೇ ಹೆಚ್ಚು ಉಲ್ಲೇಖ ಮಾಡುತ್ತಾರೆ ಇದಕ್ಕೆಲ್ಲ ಏನು ಕೊಡುಗೆ ಕೊಟ್ಟರಪ್ಪ ವಿದವ್ಯಾಸದೇವರಿಂದ ಉಪಯೋಗ ತೊಗೊಂಡ್ರಿ ಅವರಿಂದ ಏನೇನು ಬೇಕೋ ಎಲ್ಲ ಲಾಭ ತಗೊಂಡ್ರಿ ಆದರೆ ಅವರ ಬಗ್ಗೆ ಕಳಂಕದ ಮಾತುಗಳ ಬಗ್ಗೆ ಏನಾರ ಮಾತಾಡಿದ್ದೀರಾ ವಿದವ್ಯಾಸದೇವರ ಬಗ್ಗೆ ಯಾರಾರು ನಿಮಗೆಲ್ಲ ಗುರುಗಳಾಗ್ತಾರ ಅವರ ಗ್ರಂಥವನ್ನು ಇಟ್ಟುಕೊಂಡೇ ನೀವೆಲ್ಲ ಮೆರೆದಿದ್ದು ಅವರ ಗ್ರಂಥಕ್ಕೆ ವ್ಯಾಖ್ಯಾನ ಆದರೆ ಆದ್ರೆ ಅವ್ರಿಗೇನಾರು ಬೆಲೆ ಕೊಟ್ರೇನು ಯಾರು ಬೆಲೆ ಕೊಟ್ಟ್ರಿ ವಿಚಿತ್ರ ಅಂತಂದ್ರೆ ರಾಮಾನುಜಾಚಾರ್ಯ ಪ್ರವೃತ್ತಿಗಳು ಇತ್ತು ಯಾರೂ ಕೂಡ ಯದುವ್ಯಾಸುದೇವರ ಬಗ್ಗೆ ಒಂದಷ್ಟು ಪರಿಚಯ ಕೊಡೋಲ್ಲ ಇಷ್ಟು ವಿಚಿತ್ರ ಅಂದ್ರೆ ಆಚಾರ್ಯರು ಪ್ರತಿ ಗ್ರಂಥದಲ್ಲಿ ಯಾರು ಅಂತ ಪ್ರತಿ ಗ್ರಂಥದಲ್ಲಿ ಹೇಳ್ತಾರೆ ನಾರಾಯಣೇನ ವ್ಯಾಸೇನ ನಾರಾಯಣನೇ ವ್ಯಾಸ ಅವರಿಂದ ಅನುಗ್ರಹೀತರಾಗಿ ಅವರಪ್ಪಣೆ ಇದ್ದಿದ್ದರಿಂದ ನಾವು ಈ ಗ್ರಂಥ ಬರೀತಾ ಇದ್ದೇವೆ ಹರಿಣ ನಿರ್ಣಯಾನ್ ವಚ್ಮೀ ಅವರಪ್ಪಣೆ ಇದ್ದಿದ್ದರಿಂದ ನಿಮ್ಮ ಗುರುಗಳು ಯಾರು ಅಂತ ಕೇಳಿದರೆ ಗುರು ಮುಶ್ಚಾನ್ ಗೀತಾರ್ಥಂ ವಾಕ್ಯ ಅಂತ ಹೇಳ್ತಾರೆ ನಿಮ್ಮ ಗುರುಗಳು ಯಾರು ಅಂದ್ರೆ ಆನ್ ವೇದವ್ಯಾಸುದೇವರು ಅಂತ ಹೇಳ್ತಾರೆ ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ಗುಣೇಶ್ ರುದೀರ್ಣಂ ದೋಷವರ್ಜಿತ ಜ್ಞೇಯಂ ಗಮ್ಯ ಗುರು ನಂತೀರಿ ಬಹಳ ಜನ ಗುರುಗಳಿದ್ದಾರೆ ಅವರಿಗೆ ಭಕ್ತಿಯನ್ನು ತೋರಿಸಲಿಕ್ಕೋಸ್ಕರವಾಗಿ ಹೇಳ್ತಾರೆ ಅದು ಯಾರು ಅಂತೂ ಗೊತ್ತಾಗಿಲ್ಲ ನಮ್ಮ ಭಾಷೆದಲ್ಲಷ್ಟು ಗೊತ್ತಾಗಿಲ್ಲ ಅದಕ್ಕೆ ತಮೇವ ಸೂತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರು ಗುರು ಮಂಜಸ ಜಗದ್ಗುರುಣಾಮ ಗುರು ನರಗು ಯಾರು ಸೂತ್ರ पठिताचरी तमेवा मदारायण नमस्कार मत हेतर तमेव शास्त्र प्रभव प्रणम्य ತಮೇ ಅದೇ ಶಾಸ್ತ್ರ ಪ್ರಭಾವ ಶಾಸ್ತ್ರಗಳನ್ನು ಕೊಟ್ಟಂತಹ ಆತನನ್ನೇ ಅವನನ್ನೇ ಮತ್ತೆ ನಮಸ್ಕಾರ ಮಾಡ್ತೇನೆ ಯಾರು ಶಾಸ್ತ್ರ ಪ್ರಭಾವ ಪಾದರಾಯಣ ನಾರಾಯಣನೇ ಪಾದರಾಯಣ ಅಂತ ಪ್ರ ನಮ್ಮ ಗುರು ಅಂತ ಇದು ಪ್ರತಿಯೊಂದು ಕಡೆಯಲ್ಲಿ ಹೇಳ್ತಾರೆ ಈ ಸಲ ಉಲ್ಲೇಖ ಇದನ್ನು ಯಾರು ಮಾಡಲಿಲ್ಲ ಅಂದ್ರೆ ನಾರಾಯಣನೇ ವಾದರಾಯಣ ಹೇಳಬೇಕಾಗಿದ್ರೆ ಗುರು ಗುರುಣಾಂ ಪ್ರಭವ ಶಾಸ್ತ್ರ ಪಾದರಾಯಣ ಯತ ಸುಧಿತಂ ಗಜಾದಿರ್ಥ ಯಾರು ಎಂದು ಕೇಳಿದರೆ ಗುರು ಗುರುಣಾಂ ಪ್ರಭವ ಗುರುಗಳಿಗೂ ಗುರು ಬ್ರಹ್ಮರುದ್ರಾದಿಗಳಿಗೂ ಗುರು ಅಂತ ಪ್ರತಿ ಗ್ರಂಥದಲ್ಲಿ ಹೇಳ್ತಾನೆ ದ್ವಾಪರೇ ಸಮಾನೇ ಮುಗಿದ ತನ್ನರ್ಣಯ ಬ್ರಹ್ಮರುದ್ರೇಂದ್ರಾದಿಗಳು ಅರ್ಥಿತ ಭಗವಾನ್ ನಾರಾಯಣ ವ್ಯಾಸತ್ವೇನ ಅವತತಾರ ಪ್ರತಿ ಗ್ರಂಥದಲ್ಲಿ ಈ ರೀತಿಯಲ್ಲಿ ಮಾಡ್ತದೆ ಇನ್ನೂ ವಿಶೇಷವಾಗಿ ಪಾದರಾಯಣ ದೇವರ ಅವತಾರ ಯಾಕಾಯ್ತು ಒಂದು ರೀತಿಯಲ್ಲಿ ಮಣಿಮಂಜರಿ ಮಧ್ವ ವಿಜಯಗಳು ಇದರ ಸ್ಫೂರ್ತಿಯಿಂದ ಹೊರಟಿತ್ತು ಮಧ್ವಾತಾರ ಯಾಕಾಯಿತು ಅಂತಂದರೆ ಮಣಿಮಂತ ಮೊದಲಾದ ಅತಿ ದುರಪ್ಪರು ಒಂದಧಿಕ ವಿಶ್ವ ಕುಶ್ಯಗಳ ರಚಿತೆ ಈ ಮಾತನ್ನ ಸ್ವಯಂ ತಾವು ಪ್ರೇರಿತರಾಗಿ ಹೇಳಿದವರಲ್ಲ ಪಂಡಿತಾಚಾರ್ಯರು ಮುಂತಾದವರು ಆಚಾರ್ಯರೇ ಈ ರೀತಿಯಾಗಿ ಬಾದರಾಯಣ ಅವತಾರವನ್ನು ತೋರಿಸಿಕೊಟ್ಟರು ನಾ ಅದನ್ನು ನೋಡಿದ್ರು ಅಸ್ತಂ ವ್ಯಸ್ತಂ ಸಮಸ್ತ ಶ್ರುತಿಗತ ಮಧನೈರತ್ತಥಾಂಧೈ ಅರ್ಥಂ ಲೋಕೋಪಕೃತ್ಯುಣಗಣ ನಿಲಯಸ್ತ್ರ ಸಾಕ್ರೋಶೈ ರಜಸ್ರಂ ಜನರಿಮೃತಿರ ದೂರ್ಮಿಲೆ ಸಂಸಾರಾಬ್ಧೋ ನಿಮಗ್ನಾನ್ ಶರಣನ್ ಇಚ್ಛತೀಕ್ಷ ಜಂತೂನ್ ಯುಷ್ಮ ಪ್ರಾರ್ಥಿ ಸನ್ ಜಲನಿ ಶಂ ಮಹರ್ಷೇ ವ್ಯಕ್ತ ಚಿನ್ ಮಾತ್ರಮೂರ್ತಿ ಅರ್ಥ ಹೇಳಬೇಕುತಿ ಈ ಕಾಂಟೆಸ್ಟಲ್ಲಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಇನ್ನು ಮಾತ್ರ ಮೂರ್ತಿ ಜ್ಞಾನೀಕ ಮೂರ್ತಿಯಾದಂತಹ ಪರಮಾತ್ಮ ಸತ್ಯವತಿ ಮಹರ್ಷಿಗಳಲ್ಲಿ ಪರಾಚಾರ್ಯಕ್ತ ನಕಲು ಭಗವತಃ ಪ್ರಾಕೃತೋ ಜಾತು ದೇಹ ಎಂದೂ ಕೂಡ ಅವನಿಗೆ ಪ್ರಾಕೃತ ದೇಹ ಇಲ್ಲ ಇದನ್ನೆಲ್ಲ ತೋರಿಸಿಕೊಟ್ಟು ಪಠಿತಾಚಾರೇ ಇದರ ಸಾರಾಂಶವನ್ನು ಹೇಳ್ತಾರೆ ಇನ್ನು ಹೇಳಬೇಕೆ ಯಾಕೆ ಅವತಾರ ಮಾಡಿದರು ವೇದವ್ಯಾಸ ದೇವರ ಅವತಾರ ಯಾಕಾಗಬೇಕಾಗಿತ್ತು ಬ್ರಹ್ಮಸೂತ್ರಾದಿಗಳ ನಿರ್ಮಾಣ ಯಾಕೆ ಆಗಬೇಕಾಗಿತ್ತು ವೇದಾದಿಗಳ ಸ್ಥಿತಿ ಏನಿತ್ತು ಯಾಕೆ ಹಾಗಾಗಿತ್ತು ವ್ಯತ್ಯಾಸ ಆಗಿದೆ ನಿಜ ಯಾಕಾಯ್ತು ಏನಾಯ್ತು ಸ್ಕಂದ ಪುರಾಣದಲ್ಲಿ ಇದರ ಹಿನ್ನೆಲೆಗಳಲ್ಲೇ ಇದೆ ಪುರಾಣಾದಿಗಳಲ್ಲಿ ಅಲ್ಲಲ್ಲೂ ಬಂದಿದೆ ಪುರಾಣದಲ್ಲಿ ಕೆಲವು ಕಡೆಗಳಲ್ಲಿ ಒಬ್ಬ ಕಷ್ಟಿದ ಋಷಿ ಇತ್ತು ಯಾವುದೋ ಒಬ್ಬ ಋಷಿ ಅಂತ ಅನ್ನೋ ತರ ಚಿತ್ರಣ ಇದೆ ಯಾವ್ದು ಸರಿ ಯಾವ ತಪ್ಪು ವೇದವ್ಯಾಸ ದೇವರ ಬಗ್ಗೆನೆ ಗೌರವ ಇಲ್ಲ ಅಂತ ಆದ್ರೆ ನಾಳೆ ಅವರು ಉಪಾಯ ಉಪದೇಶ ಏನ್ ಮಾಡಿದ್ದಾರೆ ಅದ್ರಲ್ಲಿ ಎಷ್ಟು ಗೌರವ ಬಂದಿತ್ತು ನಮಗೆ ಸಂಸಾರ ಎಷ್ಟು ಕೆಟ್ಟದಾಗಿದೆ ಇದರಿಂದ ಇದನ್ನೆಲ್ಲ ಕಳ್ಕೊಳ್ಬೇಕಾಗಿದ್ದರೆ ಅದಕ್ಕೊಂದು ದೊಡ್ಡ ಉಪಾಯ ಹೀಗಿದೆಯಪ್ಪ ಅಂದ್ರೆ ಭಾಗವತಾದಿಗಳನ್ನ ಹೇಳ್ತಾರೆ ಭಾಗವತ ಧರ್ಮ ಅನುಷ್ಠಾನ ಮಾಡಿರಿ ದೇವರನ್ನು ಒಲಿಸಿಕೊಂಡ್ರಿ ಭಕ್ತಿವಂತರಾಗಿ ಭಕ್ತಿ ಶ್ರದ್ಧಾ ಅತಿಶಯದಿಂದ ಗೋಪಿಕಾಸ್ತರಿಯರಂತೆ ಅಥವಾ ಉದ್ದವಾದಿಗಳು ಅರ್ಜುನರಂತೆ ನೀವು ಕೂಡ ನಡ್ಕೊಂಡಿರಿ ಅಂತಂದರೆ ಅವರ ಆದರ್ಶದಲ್ಲಿ ಸಂಸಾರ ನಿಮಗೆ ಇದ್ದಾಗಲೂ ಏನು ಮಾಡೋಲ್ಲ ಮುಂದೆ ಕಳೆದು ಬಿಡ್ತಾನಿದೆ ವಿಜಯನಾದಿ ಬ್ರಾಹ್ಮಣರು ಮುಂತಾದ ಇವರದೆಲ್ಲ ದೃಷ್ಟಾಂತದಿಂದಾಗಿ ಯಾವ ಸರಿ ಯಾವ ತಪ್ಪು ಅಂತ ಹೇಳ್ತಾರೆ ನಮ್ಗೆ ವಿಶ್ವಾಸ ಬರೋದು ಯಾವಾಗ ಆ ವ್ಯಕ್ತಿಯಲ್ಲಿ ವಿಶ್ವಾಸ ಇದ್ರೆ ಮಾತಿನಲ್ಲಿ ವಿಶ್ವಾಸ ಮೂಡುತ್ತೆ ಅಯ್ಯೋ ಅವನ ಬೇಕಾದ ಸುಮ್ಮನೆ ಹೊಟ್ಟೆ ಹೊಡಿತಾನ ಏನೇನೋ ಹೇಳ್ತಾ ಇರ್ತಾನೆ ಹಿಂದ ಭಾವನೆ ಬಂದುಬಿಟ್ರೆ ವಿಚಾರದಲ್ಲಿ ನಾವು ಭಕ್ತಿ ಬರೋದೇ ಇಲ್ಲ ಆಡಿದ್ಯಾರು ಗೊತ್ತಾ ಈ ಮಾತನ್ನ ಈ ಮಾತನ್ನ ಕಟ್ಕಂಡವರು ಆಡ್ತಾ ಇಲ್ಲ ಇಡೀ ಜಗತ್ತನ್ನು ನಿರ್ಮಾಣ ಮಾಡಿದ ವ್ಯಕ್ತಿ ನಮ್ಮನ್ನೆಲ್ಲ ಯಾಕೆ ಈ ಸೃಷ್ಟಿಗೆ ತಂದೋ ಅದೇ ವ್ಯಕ್ತಿ ಹೀಗೆ ಮಾಡ್ರಿ ಹೀಗಿರ್ರಿ ನೀವು ಹೀಗೆ ಉದ್ಧಾರವನ್ನು ಅಂತ ನಮಗೆ ತಿಳಿಸಿಕೊಟ್ರೆ ಇಷ್ಟು ತೂಕ ಬಂತು ಆ ಮಾತಿಗೆ ಇಷ್ಟು ಕಾಳಜಿಯಿಂದ ದೇವರು ಸೃಷ್ಟಿಗೆ ತಂದಿದ್ದಾನೋ ಅಷ್ಟೇ ಕಾಳಜಿಯಿಂದಾಗಿ ಆ ಸೃಷ್ಟಿಯ ರಹಸ್ಯ ತಿಳಿಸಿಕೊಟ್ಟಿದ್ದಾನೆ ಆಮೇಲೆ ಬರೀ ತಂದೆ ತಾಯಿಯಲ್ಲ ತಂದೆ ತಾಯಿಯಾಗಿದ್ದು ಗುರುವಾಗಿದ್ದು ಹರಿರೇವ ಹರಿರೇವ ಗುರುಹೋ ಹರಿರೇವ ಜಗತ್ ಪಿತೃ ಮಾತೃಗತಿ ಅನ್ನೋದು ಅರ್ಥ ಆಗತ್ತೆ ಅದನ್ನು ಅರ್ಥ ಮಾಡಿಸಿಕೊಟ್ಟ ಪ್ರಕರಣ ಈ ಹತ್ತನೇ ಆಗಿದೆ ಅಷ್ಟೇ ವೇದವ್ಯಾಸ ದೇವರಿಗೆ ನಿಜವಾದ ಶಿಷ್ಯರು ನಿಜವಾದ ಪ್ರೀತಿಪಾತ್ರ ವ್ಯಕ್ತಿ ಅಂದರೆ ಒಬ್ಬರೇ ಅಂತನ್ನೋದನ್ನ ನಾವು ಆ ಮತದಲ್ಲಿ ಬಂದಿದ್ದೇವೆ ನಮಗದು ಗೊತ್ತಾಗಿದೆ ಅನ್ನೋ ದೃಷ್ಟಿಯಿಂದ ಹೇಳೋದಲ್ಲ ದುರಾಗ್ರಹ ಬಿಟ್ಟು ಯಾರು ಬೇಕಾದ್ರೂ ವಿಚಾರ ಮಾಡಿ ನೋಡ್ತೀರಿ ಕೊಟ್ಟಿದ್ದನ್ನೆಲ್ಲ ಉಪಯೋಗಿಸ್ಕೊಂಡ್ಬಿಡೋದು ತಂದೆ ತಾಯಿ ಯಾಕೆ ಬೇಕು ಅಂತಂದ್ರೆ ಅವ್ರು ಕೂಡ ಆಸ್ತಿ ತಗೊಳಕ್ಕೆ ಆದ್ರೆ ಅವ್ರ ಬಗ್ಗೆ ಯಾರಾನೆ ಏನಾರು ಬೈತಾ ಇದ್ರೆ ಮಾಡ್ತಾ ಇದ್ವಿ ಏನು ನಮ್ಮನ್ನೇ ನಂದಿಲ್ಲಲ್ಲ ನನ್ನ ಹೆಂಡತಿ ಮಕ್ಕಳನ್ನೇ ನಂದಿಲ್ಲಲ್ಲ ನಮ್ಮ ಅಪ್ಪ ಅಮ್ಮನಂತ ಅದಕ್ಕೆ ಬಿಟ್ಟರೆ ಅನ್ನೋರಿಗೆಲ್ಲ ಬಾಯ್ ಇಂಥ ಒಬ್ಬ ನೀಚ ಮಗನನ್ನ ನಾವು ನೋಡೋದು ಒಂದೇ ಈ ದಾರ್ಶನಿಕರನ್ನು ನೋಡೋದು ಒಂದೇ ಬೇರೆ ದಾರ್ಶನಿಕರು ಆದರೆ ಸ್ವಲ್ಪ ಅಪಚಾರದ ಮಾತು ಎಲ್ಲಾನು ಬರೋದಾದರೂ ಕೂಡ ಅದನ್ನು ನಿವಾರಣೆ ಮಾಡಿ ಸಜ್ಜನರಿಗೆ ಇದು ಹೀಗಿದೆ ಇದು ಹೀಗಿದೆ ಬಾದರಾಯಣ ದೇವರಲ್ಲಿ ಕಿಂಚಿತ್ತು ಕಣಕ್ಕೆ ಬರಲಿಕ್ಕೆ ಅವಕಾಶ ಇಲ್ಲ ಸಾಕ್ಷಾತ್ ಚೌದುರ್ಯ ಸರ್ವೋತ್ತಮ ಪುರುಷ ವಸ್ತುವೇ ನಮಗೆ ಇಷ್ಟು ದೊಡ್ಡ ಜ್ಞಾನ ಭಂಡಾರವನ್ನು ಕೊಟ್ಟು ಎಲ್ಲ ಕಾಲಕ್ಕಿಲ್ಲ ಈ ಭಾಗ್ಯ ಇಪ್ಪತ್ತೊಂಬತ್ತು ಜನ ವ್ಯಾಸಾವತಾರ ಮಾಡಿದವರ ಬಗ್ಗೆ ಉಲ್ಲೇಖ ಇದೆ ಎಷ್ಟು ಪುರಾಣದಲ್ಲಿ ಇದು ಇಪ್ಪತ್ತೆಂಟನೇ ಕಲಿಯುಗ ಅಲ್ಲ ಮಹಾಯುಗದ ತನಕ ಒಂದೊಂದು ಮಹಾಯುಗಗಳಲ್ಲಿ ಯಾರು ವ್ಯಾಸ ಅನ್ನುವ ಪದವಿಯಲ್ಲಿ ಬರ್ತಾರೆ ಪುರಾಣಗಳನ್ನು ನಿರ್ಮಾಣ ಮಾಡ್ತಾರೆ ಅಂತ ಎಲ್ಲ ಪರಿಚಯ ಮಾಡಿಕೊಡ್ತಾ ಅಲ್ಲಿ ಸ್ವಯಂ ಹೇಳ್ತಾ ಇರುವರು ಪರಾಚರರು ಮೈತ್ರಿಯರಿಗೆ ಹೇಳ್ತಾರೆ ಅಲ್ಲೆಲ್ಲ ವಿಚಾರ ತಮ್ಮ ಶಿಷ್ಯರು ಮೈತ್ರಿಯರಿಗೆ ಹೇಳಬೇಕಾಗಿದ್ದರೆ ಅವರಿಬ್ಬರ ಸಂವಾದ ಅಲ್ಲಿ ಪರಾಚರ ನಾನೂ ಒಂದು ಕಾಲದಲ್ಲಿ ವ್ಯಾಸ ಪದವಿಯನ್ನು ಅಲಂಕರಿಸಿದ್ದೆ ಒಂದು ಮಹಾಯುಗದಲ್ಲಿ ಎಂದು ಹೇಳ್ತಾರೆ ಈಗ ಯಾರು ಅಂತಂದ್ರೆ ಈಗ ನನ್ನ ಪುತ್ರನಾಗಿ ಬಂದಿರುವ ಸಾಕ್ಷಾ ನಾರಾಯಣನೇ ಬಾದರಾಯಣ ರೂಪದಲ್ಲಿ ಬಂದಿದ್ದಾನೆ ಈಗ ವ್ಯಾಸ ರೂಪದಲ್ಲಿಲ್ಲ ಮುಂದಿದೆ ಮುಂದೆ ಇಪ್ಪತ್ತೊಂಬತ್ತನೈದರ ತನಕ ಹೇಳಿದ್ದಾರೆ ಮುಂದೆ ಹೇಳಿಲ್ಲ ಅದರ ಮೇಲೆ ಮೂವತ್ತನೈದ ಹೇಳಿ ತನಕ ಮುಂದೆ ಯಾರು ಬರ್ತಾರೆ ಅಂದ್ರೆ ದ್ರೌಣಿ ವ್ಯಾಸ ಅಂತ ಮಾಡಿದ್ದಾರೆ ಅಶ್ವತ್ಥಾಮಾಚಾರ್ಯರು ಈ ವ್ಯಾಸ ಪದವಿಯನ್ನು ಅಲಂಕರಣ ಮಾಡಿ ಮತ್ತೆ ವೇದಗಳನ್ನು ಪರಿಷ್ಕರಿಸಿಕೊಡ್ತಾರೆ ಮತ್ತೆ ಪುರಾಣಗಳನ್ನು ನಿರ್ಮಾಣ ಮಾಡುತ್ತಾರೆ ನೋಡಿ ಅವ್ರ ಕೇಳ್ ಮಾಡಿಸ್ತಾನೆ ಪರಮಾತ್ಮ ಆಗ ಬೇರೆಯವ್ರಿಗೆ ಈ ಭಾಗ್ಯ ಇಲ್ಲ ಇನ್ನೊಮ್ಮೆ ಎಷ್ಟು ಭಾಗ್ಯ ಅಲ್ಲಿಗೆ ಸಾಕ್ಷಾತ್ತಾಗಿ ಶ್ರೀಹರಿಯೇ ಬಂದು ನಾ ಹೀಗಿದ್ದೇನೆ ನ ಇದಕ್ಕೋಸ್ಕರ ಸೃಷ್ಟಿಗೆ ತಂದಿದ್ದೇನೆ ನಾನು ಇಂಥವ್ನು ನೀವು ಹೀಗಿರ್ರಿ ಹೀಗಿದ್ದರೆ ನಮಗೆ ಪ್ರಿಯರಾಗ್ತೀರಿ ಅಂತ ತಾನೇ ಕೂಡಿಸಿಕೊಂಡು ಉಪದೇಶ ಮಾಡಿದರೆ ಸುಮ್ಮ ರಾಯರ ಬಾದಕ್ಕೆ ತಂದು ಮನೆಯಲ್ಲಿ ರಾಯರಂಗ್ ಮುಂಚೆ ಒಂದು ಇದನ್ನು ಮಾಡಿಸ್ಕೊಂಡು ಹೋಗ್ತಾರಲ್ಲ ಸಂತೋಷ ಆಗುತ್ತೆ ಸ್ವಾಮಿಗಳೇ ಬಂದ್ಬಿಟ್ರೆ ಏ ನಿಮ್ಮನೆ ನಾನೇ ಬರ್ತೇನೆ ಏನ್ರಿ ಯಾರು ಬಂದಿದ್ರು ಸ್ವಾಮಿಗಳು ಬಂದರೆ ಇಷ್ಟಂತಿ ಇನ್ನು ಸಾಕ್ಷಾತ್ ಭಗವಂತನೇ ಬಂದು ಆ ವ್ಯಾಪಾರ ನಡೆಸ್ಕೊಟ್ಟು ಹೋಗಿದ್ರೆ ಅದು ದೊಡ್ಡ ರೂಪ ಇನ್ನೆಷ್ಟು ಕರುಣಾಮಯಿ ರೂಪ ತಾನೇ ಒಮ್ಮೆ ಮನ್ವಂತರ ಅಧಿಪತಿಯಾಗಿ ಬರ್ತಾನೆ ತಾನೇ ಯಾವ ಸ್ವರೂಪದಲ್ಲಿ ಬರ್ತಾನೆ ತಾನೇ ಕೆಲವೊಮ್ಮೆ ಇಂದ್ರ ಪದವಿಯನ್ನು ಆಳ್ತಾನೆ ಹಾಗಾಗಿದ್ದವರಿಗೆ ಅದು ಲಾಭ ಯಜ್ಞನಾಮಕ ಪರಮಾತ್ಮ ತಾನೇ ಇಂದ್ರ ಪದವಿಯನ್ನಾಳಿಬಿಟ್ಟಾಗ ಅವನ ಆಡಳಿತದಲ್ಲಿ ನಡ್ಕೊಳ್ಳೋದು ಅಂತಂದರೆ ಎಷ್ಟು ದೊಡ್ಡದು ತಾನೇ ಸ್ವಯಂ ಚಕ್ರವರ್ತಿಯಾಗಿ ಬಂದ ಪರಮಾತ್ಮ ರಾಮರೂಪದಿಂದಾಗಿ ಸ್ವಯಂ ತಾನೇ ಮನ್ವಂತರಾಧಿಪತಿಯಾಗಿ ತಾಪಸ ಅಥವಾ ಹರಿ ಎನ್ನುವ ರೂಪದಲ್ಲಿ ಮನ್ವಂತರವನ್ನು ಆಳಿದ್ದಾನೆ ಅದು ಮನ್ವಂತರಾಧಿಪತಿ ರೂಪ ಉತ್ತಮ ತಾಪಸ ರೈವ ತಾಪಸ ರೂಪ ಇದೆಯಲ್ಲ ಅದು ಭಗವಂತನೇ ಸ್ವಯಂ ತಾನೇ ಕೆಲವೊಮ್ಮೆ ಬರ್ತಾನೆ ತಾನೇ ಬಂದು ವ್ಯವಸ್ಥೆ ಮಾಡಿಕೊಡ್ತಾನೆ ಬೇರೆ ಕಾಲಕ್ಕೆ ಕೆಲವೊಂದು ಬೇರೆಯವ್ರನ್ನು ಕಳಿಸ್ಬಿಡ್ತಾನೆ ಸ್ವಯಂ ತಾನೇ ಬಂದಿದ್ದಾನೆ ಅಂತಂದರೆ ಅನುಗ್ರಹ ವಿಶೇಷ ಹೆಚ್ಚಿದೆ ಅಂತ ಅರ್ಥ ಅಲ್ಲಿಗೆ ನಾವು ಅದನ್ನು ಬಳಕೆ ಮಾಡಿಕೊಂಡ್ರೆ ಯಾರಿಗೋ ಮಾತಲ್ಲ ಈಗ ಮಾತುಗಳು ಕೇಳ್ತೇವೆ ಅಂದರೆ ಸಾಕ್ಷಾತ್ ಮಹಾಭಾರತ ಅಂದರೆ ಬಾದರಾಯನದೇ ನಾರಾಯಣನೇ ಉಚ್ಚಾರಣೆ ಮಾಡಿದೆ ಶಬ್ದಗಳನ್ನು ನಾವು ಹೇಳೋದು ಕೇಳೋದು ಮಾಡುತ್ತೇವೆ ಅಂದರೆ ಎಷ್ಟು ಧನ್ಯರಾಗ್ತೇವೆ ಅದರಲ್ಲಿ ಇದೆಲ್ಲ ಪರಿಚಯ ನಮಗೆ ಆದಾಗ ಮಾತ್ರ ಯಾರು ಯಾರಿಗಂಥ ಅಧ್ಯಯನ ಮಾಡ್ತಾ ಇದ್ದೇವೆ ಯಾವ ಮಾತು ಕೇಳ್ತೇವೆ ಹೇಳ್ತೇವೆ ಇದೆಲ್ಲ ಪರಿಚಯ ಆದಾಗ ಮಾತ್ರ ಅದಕ್ಕೊಂದು ಮಹತ್ವ ಬರುತ್ತೆ ಆ ಮಹತ್ವವನ್ನು ತಂದುಕೊಡಲಿಕ್ಕೆ ಮತ್ತು ಹಿನ್ನೆಲೆಯಲ್ಲಿ ಏನಂಥ ತೊಂದರೆ ಬಂದಿತ್ತು ದೇವರೇ ಬರಲಿ ಬೇಕಾದ ಪ್ರಸಂಗ ಏರಿತ್ತು ದ್ವಾಪರದಲ್ಲಿ ಒಬ್ಬ ಮುನಿಪ ತಾ ಕೋಪದಿಂದಲೇ ಕೊಟ್ಟ ಶಾಪ ಶಾಪಿಸಲು ಜ್ಞಾನ ಲೋಪವಾಗಿಯೇ ಅಪಾರ ತತ್ವ ಸ್ವರೂಪ ವಾದರಾಟ ಸ್ವಾಮಿಗಳವರು ಅದನ್ನೆಲ್ಲ ಮಧ್ಯಾಂತರ್ಗತ ವೇದವ್ಯಾಸ ಅಂತ ಹೇಳುವಾಗ ಇದನ್ನೆಲ್ಲ ಸಂಗ್ರಹ ಮಾಡಿಕೊಡ್ತಾರೆ ಇದಕ್ಕೆಲ್ಲ ಸ್ಫೂರ್ತಿ ಇದಕ್ಕೆಲ್ಲ ಹಿನ್ನೆಲೆ ಭಾಷೆಯಲ್ಲಿ ಕೆಲವು ಉಲ್ಲೇಖ ಮಾಡಿದ ವಚನಗಳಾದರೆ ಇಲ್ಲಿ ಆಚಾರ್ಯರೇ ಸ್ವಯಂ ಅದರ ನಿರ್ಣಯವನ್ನು ಕೊಡ್ತಾ ಇದ್ದಾರೆ ದ್ವಾಪರೇಥೆ ಪ್ರಾಪ್ತಿತ್ಮೇ ಪುನಃ ಸ್ವಯಂಭು ಸ್ವಯಂಭು ಕ್ಷರವಶಕ್ರಾಧ್ಯ ಅದರ ಹಿನ್ನೆಲೆಯನ್ನು ಹೇಳ್ತಾರೆ ಎಲ್ಲ ಆರಂಭ ಮಾತ್ರ ಮಾಡುತ್ತಾ ಇವತ್ತು ಅದನ್ನು ಸುಮಾರು ಸುಮ್ಮನಿ ಅಧ್ಯಾಯದ ಹಿನ್ನೆಲೆ ಏನು ಅಂತಷ್ಟೇ ಹೇಳಿತ್ತು ದ್ವಾಪರ ಯುಗ ಅದು ಇಪ್ಪತ್ತೆಂಟನೇ ದ್ವಾಪರ ಯುಗ ಪ್ರಾಪ್ತವಾದಾಗ ಅದರಲ್ಲೂ ಇಪ್ಪತ್ತೆಂಟನೇ ದ್ವಾಪರದ ಕಡೆ ಭಾಗ ಸಾಧಾರಣ ಅಂಚಂಚಿಗೆ ಬಂದಿದೆ ಆ ಹೊತ್ತಿಗೆ ಕಾಲಮಾನಕ್ರಮದಿಂದಲೇನೆ ತತ್ವಜ್ಞಾನ ನಟಿಸಿ ಹೋಗ್ತಾ म मन काल कड़ीताे ब सरगुता हमे बेड़ सुन वर्ष मूर्व नाकु वर्ष तक बण्त पदार्थी शक्ति ह्रास आता बरते मत भाषेल मत अट मंत्रू क्रास आगे ಸಹಜವಾಗಿ ಹ್ರಾಸ ಅನ್ನೋದೇ ಹೊಂದಿದೆ ಕಾಲಮಾನಕ್ರಮದಲ್ಲೇನೆ ಸಹಜವಾಗಿ ಶರೀರದಲ್ಲಿ ಕಾಲ್ ಎಲ್ಲ ಕಡೆಯಲ್ಲೂ ಪದಾರ್ಥಗಳಲ್ಲಿ ಶಕ್ತಿ ಹ್ರಾಸ ಅನ್ನೋದಿದೆ ಇದರ ಮೇಲೆ ಆವತ್ತಿನ ಪ್ರಭಾವನೂ ಬೀರ್ತಾ ಹೋಗುತ್ತೆ ತಿಳಿವಳಿಕೆ ಕಮ್ಮಿ ಇರೋರು ವ್ಯಾಪಾರದ ಮನೋಭಾವನೆ ಅದು ಇದು ಇನ್ನೇನೇನೋ ಸೇರಿಕೊಳ್ತು ಕೆಟ್ಟದ್ದು ಸೇರಿಕೊಳ್ತಾ ಅಂತ ಇನ್ನೊಂದು ಜಾಸ್ತಿ ಆಗುತ್ತೆ ಇವತ್ತೇನು ಬೇಗ ಬೆಳೀಬೇಕು ಬೆಳೆಯನೇ ಅಂತನ್ನುವ ಫಾಸ್ಟ್ ಫುಡ್ಡು ಅಂತ ಬೇಗ ಬೆಳೀಬೇಕು ಅಂತನ್ನೋ ದೃಷ್ಟಿಯಲ್ಲಿ ಅದಕ್ಕೆ ಜಾಸ್ತಿ ಜಾಸ್ತಿ ಬರಬೇಕು ಸ್ವಲ್ಪ ಜಾಗದಲ್ಲಿ ಜಾಸ್ತಿ ಬರಬೇಕು ಹೈಬ್ರಿಡ್ ಭಾಳ ಕಾಯೋಲ್ಲ ತೆಂಗಿನ ಮರ ಭಾಳ ದಿವಸ ಎಲ್ಲಿ ಕಾಯತಾ ಕೊಡೋದು ಹಾಕಿದ ಒಂದು ವರ್ಷಕ್ಕೆ ಅದು ಜಾಸ್ತಿ ಜಾಸ್ತಿ ಕಾಯಿಗಳು ಕೊಟ್ಟು ಬಿಡಬೇಕು ಅದಕ್ಕೆ ಏನೇನೋ ಆ ಅಡ್ಡದಾರಿ ಹಿಡಿತಾ ಆ ಬರೋ ಪದಾರ್ಥ ಎಂಥದ್ದು ಬರುತ್ತೆ ಅದು ಒಳ್ಳೆಯ ಪದಾರ್ಥ ಬರಲು ವಿಷಯ ಬಂದ್ಬಿಡುತ್ತೆ ಅಂತಹದ್ದನ್ನು ಸೇವನೆ ಮಾಡಿದಾಗ ನಮ್ಮಲ್ಲಿ ಶಕ್ತಿ ಹಾಕಿ ಉಳ್ಕೊಳುತ್ತೆ ಹಾಗೇನಾಗುತ್ತೆ ವರ್ಷ ಬದುಕ್ತಾ ಇದ್ದ ವ್ಯಕ್ತಿ ಕ್ರಮೇಣ ಎಲ್ಲ ಶರೀರದ ಅವಯವಗಳು ಕುಳಿತಾ ಬರ್ತವೆ ಆಯುಷ್ಯ ಹ್ರಾಸ ಆಗ್ತಾ ಬರುತ್ತೆ ಎಲ್ಲ ಹ್ರಾಸ ಆಗ್ತಾ ಬರುತ್ತೆ ಇದು ಕಾಲದ ನಿಯಮ ಇದೆ ಕಾಲದ ಕ್ರಮದಲ್ಲೇ ಹೀಗಿದೆ ವೇದಗಳನ್ನ ಒಬ್ರಿಗೊಬ್ರು ಒಬ್ರಿಗೊಬ್ರು ಹೇಳೋದು ಅಲ್ಲಿ ಸ್ವಲ್ಪ ಸೋಂಬೇರಿತನ ಉಚ್ಚಾರಣೆಯಲ್ಲಿ ತಪ್ಪು ಅವುಗಳ ಅಧ್ಯಯನದ ಕ್ರಮ ಕಮ್ಮಿ ಆಗ್ತಾ ಇತ್ತು ವೇದ ಪಾಠ ತಿರು ತತ್ವಜ್ಞಾನ ನಡೆಸಿ ಹೋಯಿತು ಯಾವ್ದು ತಿಳುವಳಕೆನೋ ಯಾವುದು ಒಬ್ಬೊಬ್ರು ತಲೆಗೆ ಬಂದಿದ್ದೆಲ್ಲ ಹೇಳ್ಕೊಳಕ್ಕೆ ಶುರು ಮಾಡಿದ್ರು ಬುದ್ಧಿವಂತರಿದ್ದೇ ಇರ್ತಾರೆ ಅವರವರು ಬುದ್ಧಿಗೆ ತೋರಿದ್ದನ್ನೆಲ್ಲ ಅದನ್ನೇ ಪ್ರಚುರಪಡಿಸಿದ್ರು ಹೀಗೆ ದಾನಾಂತ ಲಸದಲ್ಲಿ ಹಾನಿ ಆಗಲಿಕ್ಕೆ ಶುರುವಾಯಿತು ಈ ಹಾನಿಯಿಂದ ನಾವು ಬೊಬ್ಬೆ ಇಟ್ಟು ಪ್ರಯೋಜನ ಏನ್ ಮಾಡಬೇಕು ಯಾರನ್ನು ಕೇಳಿಕೊಳ್ಳಬೇಕು ಬೊಬ್ಬೆ ಹೇಗಿಡ್ಬೇಕು ಅಂತಲೂ ಗೊತ್ತಿಲ್ಲ ನಮಗೆ ಇಂಥ ಆಪತ್ತು ಕಾಲ ಬಂದಾಗ ಏನ್ ಮಾಡಬಹುದು ನಾವೇನ್ ಮಾಡ್ಲಿಕ್ಕಾಗಲ್ಲ ದೇವತೆಗಳಿಗೆ ಎಷ್ಟು ಕಾರಣ ಇದೆ ಅಂದ್ರೆ ಅದರಲ್ಲೂ ಬ್ರಹ್ಮದೇವರು ಮಾತಾರ್ಮೇ ಮಾತರಿಸ ಯಾಕೆ ನಮಗೇನಾರ ಆಪತ್ತು ಅಂದರೆ ಮುಖ್ಯ ಪ್ರಾಣಿ ದೇವರನ್ನು ಹಿಡೀರಿ ಅಂತ ನಾವಲ್ಲ ಅಂತಾರೆ ನಾವೆಲ್ಲ ಈ ಕೆಲಸ ಮಾಡಿದ್ದು ನಾವುಗಳು ಮಾಡ್ತೇವೋ ಬಿಡ್ತೇವೋ ಈ ಕೆಲಸ ಯಾರು ಮಾಡಿದ್ರು ಸಾತ್ವಿಕರಲ್ಲೇ ಒಂದು ದೊಡ್ಡ ಎಡವಟ್ಟು ನಡೆದು ಹೋಗಿತ್ತು ದಕ್ಷ ಯಜ್ಞ ನಡೀತಲ್ಲ ರುದ್ರದೇವರಿಗೆ ದ್ರೋಹ ಮಾಡಿ ಅಪಚಾರ ಮಾಡಲಿಕ್ಕೆ ಹೊರಬಿಟ್ಟು ಎಲ್ಲ ಭೃಗ್ವಾದಿ ಋಷಿಗಳ ಸಮೇತವಾಗಿ ಸೇರಿಕೊಂಡು ಮಾಡಿ ದೇವತೆಗಳಿದ್ದಾರೆ ಭೂಷಣ್ ಭಗ ಮುಂತಾದ ದೇವತೆಗಳೆಲ್ಲರೂ ಸೇರಿಕೊಂಡಿದ್ದಾರೆ ಎಲ್ಲರೂ ಅಪಚಾರ ಮಾಡಬೇಕಾದ ಪ್ರಸಂಗ ಬಂದಿತ್ತು ನಡೆದು ೇವರು ವಿರುಪಾಕ್ಷ ಕಳಿಸಿ ತಾವು ಬಂದರು ಇಡೀ ದಕ್ಷ ಯಜ್ಞ ಧ್ವಂಸ ಮಾಡಿಬಿಟ್ಟು ತಲೆ ಹೆಗರೋಯಿತು ದಕ್ಷ ಪ್ರಜಾಪತಿ ಇದು ಇಲ್ಲಿ ದೇವತೆಗಳಿಗೂ ದೈತ್ಯರಿಗೂ ನಡೆದಂತಹ ದುರಂತ ಅಲ್ಲ ಇದು ಸಾತ್ವಿಕರಲ್ಲೇ ನಡೆದಂತಹ ದೊಡ್ಡ ದುರಂತ ಏನು ಮಾಡಬೇಕಿತ್ತು ಯಜ್ಞ ಶುರುವಾಗಿದೆ ನಿಂತು ಹೋಗಿದೆ ವಿಕೃತರಾಗಿದ್ದಾರೆ ಒದ್ದಾಡ್ತಾ ಇದ್ದಾರೆ ಏನು ನಡೆಯುತ್ತೆ ಅಂತ ಗೊತ್ತಿಲ್ಲ ರೌದ್ರ ಪ್ರಸಂಗ ಅತ್ಯಂತ ಆಪತ್ತಿನ ಪ್ರಸಂಗ ಬಂದು ಕೂತಿದೆ ಈ ಹೊತ್ತಿಗೆ ಏನು ಮಾಡಬಹುದಾಗಿತ್ತು ಭೂಭಾರ ಅತಿಯಾಗಿ ಹೆಚ್ಚಾಗ ಹೋಗಿತ್ತು ರಾಮನಾಥಿಗಳ ಉಪಟಳ ತುಂಬ ಹೆಚ್ಚಾಗಿತ್ತು ಇಂತಿಂತಹ ಪ್ರಸಂಗದಲ್ಲ ಎಲ್ಲರೂ ಏನು ಮಾಡಿದರು ರಾಮಾವತಾರದ ಹಿನ್ನೆಲೆಯಲ್ಲೋ ಭರಾಯಣಾವತಾರದ ಹಿನ್ನೆಲೆಯಲ್ಲೋ ಅಥವಾ ಕೃಷ್ಣಾವತಾರ ನಾವು ಇಲ್ಲೆಲ್ಲ ಕಡೆಯಲ್ಲೇ ಕಥೆ ಕೇಳ್ತೀವಲ್ಲ ಅಲ್ಲೆಲ್ಲಿ ಏನು ಮಾಡಿದ್ವಿ ಎಲ್ಲ ದೇವತೆಗಳು ಕೂಡ ಮಾಡಿದ್ದೇವೆ ಬ್ರಹ್ಮಾಣಂ ಶರಣಂ ಯಯೋ ಬ್ರಹ್ಮದೇವರತ್ರ ನೋಡಬಹುದು ಏನಂತ ಹೋಗ್ತಾರೆ ಮಾತರ ಮೇ ಮಾತರಿಶ್ವನ್ ಪಿತರ ತುಲಗುರೋ ಭ್ರತರಿಷ್ಠಾಪ್ತ ಬಂಧು ಸ್ವಾಮಿನ್ ಸರ್ವಾಂತರಾತ್ಮನ್ ನಮ ಮೃತ್ಯ ಆಪತ್ತು ಕಳಿಬೇಕಾದ್ರೆ ನೀವೊಬ್ರೆ ನೀವೇ ತಾಯಿ ನೀವೇ ತಂದೆ ಅಣ್ಣ ತಂದೆ ಗುರುಗಳು ಎಲ್ಲ ನೀವೇ ಭಗವಂತ ನಮಗೆ ನೇರ ಸಿಗುವಲ್ಲ ನೀವು ಪ್ರಾರ್ಥನೆ ಮಾಡಿದ್ರೆ ಕೆಲಸ ಆಗೇ ಆಗುತ್ತೆ ಸ್ವತಧೀನಂ ದೀನಂ ದೂನಂ ಅನಾಥಂ ಶರಣಾಗತಂ ಏನಮ್ಮರ ನೀವು ಕೇಳಿಕೊಂಡ್ರೆ ಹಾಗೆ ಆಗುತ್ತೆ ಕೆಲಸ ಆಪತ್ತು ತಾಯಿ ಇದ್ದಂತೆ ನಿಮ್ಮನ್ನೇ ಕೇಳ್ಕೊಳ್ತೇನೆ ರಮಾನಾರಾಯಣರನ್ನ ನೀವು ಪ್ರಾರ್ಥನೆ ಮಾಡಿ ಅವರ ಅನುಗ್ರಹ ನಮ್ಮ ಮೇಲಾಗುವಂತೆ ಮಾಡಿರಿ ದೇವತೆಗಳ ಕಾರುಣ್ಯ ಎಷ್ಟು ಅಂತ ನೋಡಬೇಕಿಲ್ಲಿ ಆಪತ್ತು ಬಂದಿರೋದು ನಮಗೆ ನಮ್ಮ ಪರವಾಗಿ ಅವರು ಹೋಗಿ ಬ್ರಹ್ಮದೇವರನ್ನು ಪ್ರಾರ್ಥನೆ ಮಾಡ್ತಾರೆ ಬ್ರಹ್ಮದೇವರು ಇವರನ್ನೆಲ್ಲ ಹಾಗ ಹೋಗೋಣ ಬನ್ನಿರಿ ನಾವೆಲ್ಲ ಹೋಗೋಣ ದೇವರನ್ನ ಕೇಳ್ಕೊಳ ದೇವರಿದ್ದಾನಪ್ಪ ಏನು ಯೋಚನೆ ಮಾಡಬೇಡ್ರಿ ಏನು ಏನೂ ತೊಂದರೆ ಆಗೋಲ್ಲ ಬನ್ನಿರಿ ದೇವರಿದ್ದಾನೆ ನಾನು ಕೇಳ್ಕೊಳ್ತೇನೆ ಬನ್ನಿರಿ ಅವ್ರನ್ನೂ ಕರ್ಕೊಂಡು ಹೋಗಿ ಬ್ರಹ್ಮದೇವರು ಭಗವಂತನನ್ನು ಪ್ರಾರ್ಥನೆ ಮಾಡಿದ್ದಾರೆ ನಾವಿವರನ್ನೆಲ್ಲ ಮರ್ತೆ ಕೂತ್ ಬಿಡ್ತೇವೆ ಪ್ರತಿ ಆಪತ್ತು ಕಾಲದಲ್ಲಿ ಇವರು ಕೈ ಹೇಳಿದರೆ ನಮ್ಮನ್ನು ರಕ್ಷಣೆ ಮಾಡಿರ್ತಾರೆ ದೇವತೆಗಳ ಆರಾಧನೆ ಮಾಡೋದೇ ಇಲ್ಲ ಬೆಳಗ್ಗೆ ನಮೋ ಸಾತ್ವಿಕ ದೇವ ವಿಷ್ಣು ಅದೊಂದು ಮಂತ್ರ ಹೇಳೋ ಅದು ಇಲ್ಲ ಕಡೆ ಮುಖ್ಯ ಪ್ರಾಣಿ ದೇವರನ್ನ ಗಟ್ಟಿ ಹಿಡೀಬೇಕು ಆಪತ್ತು ಬಂದಾಗ ಮುಖ್ಯ ಪ್ರಾಣಿ ದೇವರನ್ನ ಹಿಡಿದರೆ ಏನಾದ್ರೂ ಇರಲಿ ರಕ್ಷಣೆ ಮಾಡ್ತಾರೆ ಇದೇ ಸೂತ್ರ ಇದು ಅದಕ್ಕೆ ಹೇಳಿದ್ದು ಇದು ಇದು ಒಂದು ನಾವೀಗೇನೋ ಆಪತ್ತು ಬಂತು ನಾವು ಹಿಡಿತೇವೆ ಅಂತಲ್ಲ ಎಲ್ಲ ಕಾಲಕ್ಕೂ ಕೂಡ ಇದೇ ಉಪಾಯವನ್ನು ಹಿಂದಿನವರು ಮಾಡ್ಕೊಂಡು ಬಂದಿದ್ದಾರೆ ನಮ್ಗೆ ಪುರಾಣ ಇದನ್ನೆಲ್ಲ ತಿಳಿಸಿಕೊಡ್ತು ಆಪತ್ತು ಬಂದಾಗ ಒದ್ದಾಡಬೇಕಾಗಿತ್ತು ಇಲ್ಲ ಇಂಥ ಔಷಧಿ ತೊಗೊಳ್ರಿ ತೋರಿಸ್ಕೊಟ್ಟಿದ್ದಾರೆ ಅದನ್ನೇ ಆಚಾರ ಉಲ್ಲೇಖ ಸ್ವಯಂ ಶರ್ವಶಕ್ರಾದ್ಯಾದ ಆ ತೀರಕ್ಕೆ ಬರ್ತಾರೇ ಬಂದು ಪ್ರಾರ್ಥನೆ ಮಾಡಿದ್ದಾರೆ ಆ ಪ್ರಾರ್ಥನೆಯ ಪ್ರಕರಣದಲ್ಲಿ ಬಹಳ ಸೊಸಾದ ನಮಗೆ ಬೇಕಾಗಿರೋ ಪ್ರಕರಣ ಅದರಲ್ಲೂ ಸ್ವಲ್ಪ ಹೇಳ್ತಿದ್ದಲ್ಲೇ ಅದು ಗ್ರಹಗತಿಗಳು ನಾಳೆಯಿಂದ ತುಂಬಾ ವ್ಯತ್ಯಾಸ ಆಗುವುದಿಲ್ಲ ನಾಳೆಯಿಂದ ಕ್ರಮವಾಗಿಲ್ಲ ಗ್ರಹಗಳು ಬಕ್ರಿಯಾಗ್ತಾ ಬರ್ತಾರೆ ಷಡ್ ಗ್ರಹ ಯೋಗ ಇದೆ ಮತ್ತೆ ಇದ್ರಲ್ಲಿ ಇದೆ ನಾನು ಆ ತರದಲ್ಲ ಆ ಗ್ರಹಗಳು ನಮಗೇನೋ ಮಾಡಿಬಿಟ್ಟು ಏನು ಗ್ರಹಗಳಪ್ಪ ಇವೆಲ್ಲ ಏನೇನೋ ಸುಮ್ಮನೆ ಇರಬಾರ್ದು ನಮ್ಗೆ ತೊಂದರೆ ಕೊಡ್ತಾ ಅವರೇನು ತೊಂದರೆ ಕೊಡ್ತಾ ಇರೋದಲ್ಲ ಅವರ ಸಂಚಾರದಿಂದಾಗಿ ನಮಗೆ ತೊಂದರೆ ಇದೆ ಅನ್ನೋದನ್ನು ಇಂಡಿಕೇಟ್ ಮಾಡ್ತಾರಷ್ಟೇ ಅವರು ತೊಂದರೆ ಕೊಡ್ತಾ ಇರೋದಲ್ಲ ಅವರು ಕ್ರಿಯೇಟ್ ಮಾಡಿ ಕೊಡ್ತಾ ಇರೋದಲ್ಲ ನಮಗೆ ನಾನಾ ತರಹದ ಪಾಪಗಳು ಏನಿದ್ದಾವಲ್ಲ ಅವುಗಳು ತೊಂದರೆ ಕೊಡುವ ಕಾಲ ಇದು ಅನ್ನೋದನ್ನ ಇಂಡಿಕೇಟ್ ಮಾಡಿ ಸೂಚನೆ ಮಾಡಿ ತೋರಿಸಿಕೊಡ್ತಾರೆ ಸೂಚನೆ ಕೊಟ್ಟಿರಲಿಲ್ಲ ಅಂತಂದ್ರೆ ಬರೀ ಆಪತ್ತಿಗೆ ಹಳ್ಳದಲ್ಲಿ ಬಿದ್ದು ಹೋಗಿಬಿಡ್ಬೇಕಾಗಿತ್ತು ಬೋರ್ಡ್ ಹಾಕಿದ ಇಲ್ಲಿ ಹಳ್ಳ ಇದೆ ಸಾವಕಾಶವಾಗಿ ಹೋಗ್ರಿ ಅಂತ ಒಂದು ಬೋರ್ಡ್ ಆ ಬೋರ್ಡ್ ಬೈಕೊಂಡು ಓಡಾಡಿದ್ರೆ ದರಿದ್ರಿ ಬೋರ್ಡ್ ಇದ್ದಿದ್ರಿಂದ ನಮ್ಗೆ ಹಿಂಗೆಲ್ಲ ಆಯ್ತು ಹಂಗೇನು ಬರೋದು ವಿವೇಕ ಯಾದವ್ ಆ ಬೋರ್ಡ್ ಅನ್ನು ಅದಿದ್ದರಿಂದ ಉಪಯೋಗ ಉಪಕಾರ ಆಯ್ತಪ್ಪ ಮೊದಲೇ ಗೊತ್ತಾಯ್ತು ನಮಗೆ ಅಂತ ಹಾಗೆ ಗ್ರಹಗಳು ಸೂಚನೆ ಕೊಟ್ಟಿದ್ದರಿಂದ ದೇವತೋತ್ತಮರು ಅವರು ಸೂಚನೆ ಕೊಟ್ಟಿದ್ದರಿಂದಾಗಿ ನಮಗೆ ನಾವು ಹೆಚ್ಚು ಮುಖ್ಯ ಪುರಾಣ ದೇವ ಪದ್ಧತೆಲ್ಲ ಬರಲಿ ಗೋವಿಂದನ ದೈ ಹೊಂದಿರಲಿ ಆ ಮಾಡ್ಲಿಕ್ಕಂತೂ ಒಂದು ಅನುಕೂಲ ಆಗತ್ತೆ ಆದ್ರಸಂಗವೂ ಕೂಡ ಅದನ್ನೇ ಇಲ್ಲಿ ಸೂಚನೆ ಕೊಡ್ತಾ ಇದ್ದಾರೆ ಸಾಧಾರಣವಾಗಿ ಈ ತಾತ್ಪರ್ಯ ನಿರ್ಣಯದ ನಿರ್ಣಯ ಪ್ರಶ್ನೆ ಹಾಕುವುದು ಒಂಥ್ರಮ ಇದೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗದೇ ಇದ್ದಾಗ ತಿಳುವಳಿಕೆಯಿಂದೇನೆ ದಿಕ್ಕಾಪಾಲಾಗಿ ಕೂಡುವ ಪ್ರಸಂಗ ಬಂದಾಗ ತಾತ್ಪರ್ಯ ನಿರ್ಣಯವನ್ನು ತೆಗೆದು ನೋಡ್ತಾರೆ ಅಲ್ಲಿ ಬಂದಿರುವ ಪದ್ಯ ಸೂಚನೆ ಮಾಡುತ್ತೆ ಆ ಪ್ರಸಂಗಕ್ಕೆ ಉಪಾಯವನ್ನು ನಾವು ನಿರ್ಣಯ ತೆಗೆಯಬೇಕಾಗಿಲ್ಲ ಪ್ರಕರಣಕ್ಕೆ ತಕ್ಕಂತೆ ಇವತ್ತು ಅದೇನೆ ಬಂದಿದೆ ಆಪತ್ತು ಕಾಲ ಬಂದಾಗ ನಾವು ಮುಖ್ಯಪುರಾಣದೇವರಿಗೆ ಮೊರೆ ಹೋಗುವುದು ಮುಖ್ಯಪುರಾಣ ಅಂತರ್ಯಾಮಿ ಶ್ರೀಹರಿ ಬ್ರಹ್ಮವಾಯುಗಳ ಅಂತರ್ಯಾಮಿ ಶ್ರೀಹರಿ ಬೇಕಾದ ಆಪತ್ತಿರಲಿ ಎಂಥರ್ಥ ಆಪತ್ತು ಬಂದು ಹೋಗಿದೆ ನೆಲ್ಲ ಕಳೆದವನಿಗೆ ಇದೊಂದು ಅವನು ಸ್ಥಿತಿ ಕರ್ತ ಅನಿರುದ್ಧ ಅದನ್ನೆಲ್ಲ ರಕ್ಷಣೆ ಮಾಡತಾ ಅವನು ಇದ್ದಾಗ ಹೆದರೋ ಕಾರಣ ಇಲ್ಲ ನಾವು ಮಾಡುವ ಕರ್ತವ್ಯವನ್ನೇ ಹೆಚ್ಚೆಚ್ಚು ಭಕ್ತಿ ಶ್ರದ್ಧೆಯಿಂದ ಸುಮ್ಮನೆ ಕೂಡಬಾರದು ಅಷ್ಟೇ ಅದರ ಎಚ್ಚರವನ್ನು ಕಲಿಸಿಕೊಟ್ಟಿದ್ದಾರೆ ಮಾಡಬಹುದಾದಂತಹ ಕಾಲಮಾರ ಆದರೆ ಇವತ್ತು ಇನ್ನೊಂದು ಬಹಳ ದೊಡ್ಡ ದಿವಸ ಶ್ರೀನಿವಾಸ ತೀರ್ಥರು ಅಂತ ವ್ಯಾಸರಾಜರ ಶಿಷ್ಯರು ವ್ಯಾಸರಾಜರ ಸಾಕ್ಷಾತ್ ಶಿಷ್ಯರು ಹೆಚ್ಚು ಬಗ್ಗೆ ಪರಿಚಯನೇ ಇಲ್ಲ ಲೋಕದಲ್ಲಿ ವ್ಯಾಸರಾಜರು ವಿಜೇಂದ್ರ ಸ್ವಾಮಿಗಳವರಿಗೆ ಆಶ್ರಮ ಕೊಡಬೇಕು ಅಂತ ಪೀಠ ಕೊಡಬೇಕು ಅಂತಿದ್ರು ಕಡೆಗೆ ಒಂದು ಸಿಗಲಿಲ್ಲ ಯಾರೋ ಒಬ್ರು ಕೊಟ್ಟು ಅನ್ನೋ ತರ ಕಲ್ಪನೆ ಇದೆ ಲೋಕದಲ್ಲಿ ಹಾಗೆ ತಿಳ್ಕೊಳ್ತಾರೆ ವಿಜೇಂದ್ರ ಸ್ವಾಮಿಗಳಿಗಿಂತಲೂ ಕೂಡ ಅತ್ಯಧಿಕರು ವಿಜೇಂದ್ರ ಸ್ವಾಮಿಗಳವರು ವ್ಯಾಸರಾಜರ ನಿಲ್ಯಾಣ ಹೊಂದುವಾಗ ಪ್ರಾಯ ಹತ್ತೊಂಬತ್ತು ಇಪ್ಪತ್ತು ವರ್ಷದ ಹುಡುಗರು ಅಷ್ಟೇ ಅವರು ಇನ್ನು ಅದ್ಭುತವಾದ ಕಲಾ ವ್ಯಕ್ತಿತ್ವ ಸಂಪನ್ನ ಬರೀತರು ಆದರೆ ಅವರಿಗಿಂತಲೂ ಅತ್ಯುತ್ಕೃಷ್ಟವಾದಂತಹ ಪ್ರತಿಭಾ ತತ್ವಜ್ಞಾನ ಹಿಗುರು ಭಕ್ತಿ ಇತ್ಯಾದಿಗಳನ್ನು ಹೊಂದಿದ್ದವರು ಶ್ರೀನಿವಾಸ ತೀರ್ಥ ಅವರ ಇದೆ ನೋಡಬೇಕು ದಾಸರಾಜರು ಹಿಂಬದಿಯಲ್ಲಿ ಕೂತಿದ್ದಾರೆ ಮಹಾನ್ ಭಾಪ ಮುಂದೆ ಬರಬಾರಂಥ ಹಿಂಬದಿಯಲ್ಲಿ ನರಸಿಂಹದೇವರ ಚಿತ್ರಗಳನ್ನು ಉಪಾಸನೆ ಮಾಡಿ ತಾಕುತ್ತವರು ಯಥ ಪದಾಂಬೋಜ ಸಂಸತ್ತೋ ಹಂಸರಾಟ್ ಮುದೇ ಶ್ರೀನಿವಾಸ ಗುರುರ್ಭೂಯಾದ ವಾಸವೀ ಸೂರು ಪೂಜಕ ಎಷ್ಟು ಅವರ ಮೇಲೆ ಪ್ರೀತಿ ಅಂತಂದ್ರೆ ಇವರಿಗೆ ಆಶ್ರಮ ಕೊಟ್ಟಿದ್ದು ಶ್ರೀನಿವಾಸ ತೀರ್ಥರಿಗೆ ವ್ಯಾಸರಾಜರು ಆಶ್ರಮ ಕೊಟ್ಟಿದ್ದು ಶ್ರೀನಿವಾಸನ ಸನ್ನಿಧಾನದಲ್ಲಿ ಅದಕ್ಕೆ ಶ್ರೀನಿವಾಸ ತೀರ್ಥ ಅಂತ ಅವರಿಗೆ ನಾಮಕರಣ ಮಾಡ್ತಾರೆ ಯಾಕೆ ಆಶ್ರಮ ಕೊಟ್ರು ಅಂತ ಒಂದೊಂದು ದೈವ ಈ ಕಾಲಕ್ಕೆ ಅವರದ್ದೊಂದು ಚಿಕ್ಕ ಸ್ತೋತ್ರ ಸಿಕ್ಕಿದೆ ಅವರು ಶಿಷ್ಯರೇ ಮಾಡಿದ್ದು ರಾಮತೀರ್ಥರು ಅವ್ರ ಶಿಷ್ಯರು ಅವರು ಮಾಡಿಕೊಟ್ಟಂತಹ ಒಂದು ಪುಟ್ಟ ಸ್ತೋತ್ರ ಸಿಕ್ಕಿದೆ ನಮಗೆ ಅದು ದೊಡ್ಡ ಭಾಗ್ಯ ಇವತ್ತವರ ಆರಾಧ್ಯ ಗುರುಭಕ್ತವು ವಿರಕ್ತವು ಚಾಸ್ತಿ ಸಮೋಭವಿ ಎಷ್ಟು ಗುರುಭಕ್ತಿ ಅಂತಂದರೆ ಎಷ್ಟು ವಿರಕ್ತಿ ಅಂದರೆ ಆ ಕಾಲಕ್ಕೆ ವ್ಯಾಸರಾಜರಿಗಿದ್ದ ರಾಜರುಗಳ ಮನ್ನಣೆ ಸವಲತ್ತು ಬೆಕ್ಕ ಎಲ್ಲ ತ್ಯಾಗ ಮಾಡಿದ್ರು ಯಾವುದೂ ಯಾವುದೂ ಮುಟ್ಟತಿರಲಿಲ್ಲ ನೋಡ್ತಿರಲಿಲ್ಲ ಕಣ್ಣೆತ್ತಿ ನೋಡ್ತಿರಲಿಲ್ಲ ವಿದ್ಯಾಪೀಠದಲ್ಲೇ ಹೆಚ್ಚು ಇರಬೇಕು ಹಂಪೆಯಲ್ಲಿ ರಾಜ್ಯದಲ್ಲೆಲ್ಲೂ ಇರ್ತಿರಲಿಲ್ಲ ಅವರು ಶಾಸನಗೀಸನ ಮಾಡ್ತಾ ಎಲ್ಲಿ ವಿಶ್ವಭಾವನ ವಿದ್ಯಾಪೀಠದಲ್ಲಿ ಇರಬೇಕು ಬಂಡೆಕಲ್ ಮೇಲ್ಗಡೆಯಲ್ಲಿ ಹೊಂದಿದೆ ನಾವು ಇಂಥೋದ್ಧ ಹನುಮಪ್ಪನಿಂದ ನರಹರಿ ತೀರ್ಥ ಅಥವಾ ರಘುನಂದನ ತೀರ್ಥಕ್ಕೆ ಹೋಗುವಾಗ ಆ ಬಂಡೆಕಲ್ಗಳ ಅಲ್ಲೇ ವಾಸ ಮಾಡಿಕೊಳ್ಬೇಕು ಸಹತ್ತಾರು ಜನ ವಿದ್ಯಾರ್ಥಿಗಳು ವ್ಯಾಸರಾಜರ ಕಾಲದಿಂದಲೂ ಬೆಳೆಸ್ಕೊಂಡು ಬಂದಿದ್ದು ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅವ್ರಿಗೆ ಪಾಠ ಪ್ರವಚನ ಅವರ ಕುಲಪತಿತ್ವವನ್ನು ಇವರು ಮುಂದುವರಿಸಿಕೊಂಡು ಹೋಗ್ತಾರೆ ವ್ಯಾಸರಾಜರು ಇದ್ದಾಗಲೇ ನೋಡ್ಕೊಳ್ತಿರ್ತಾರ ಅಂತಹ ಮಹಾನುಭಾವರದನ್ನು ನಡೆಸ್ಕೊಂಡು ಹೋಗಬೇಕು ಯಾವ ಸವಲತ್ತೂ ಬೇಡ ಹನ್ನೆರಡು ಜನ ಸಾಮಂತ ರಾಜ್ಯರಿಗೆ ಚಕ್ರವರ್ತಿಗಳಾಗಿ ಮರೆದವರು ವ್ಯಾಸರಾಜರು ಇವರು ಯಾವ ರಾಜಗುರು ಪದುವೆಗೂ ಹೋಗಿ ಏನೂ ಮಾಡಲಿಲ್ಲ ಅಂದ ಮೂರುಗಳು ಹಾಗಿದ್ರಪ್ಪ ಅವರು ಸಾಮರ್ಥ್ಯ ದೂರ ಇಂಥ ವಿಚಿತ್ರವಾದ ವ್ಯಕ್ತಿಗಳು ಯಾರು ಶ್ರೀನಿವಾಸ ತೀರ್ಥರು ಗೋಪಾಲಕೃಷ್ಣ ದೇವರ ಪೂಜಾ ಮಾಡಬೇಕು ವೇದವ್ಯಾಸ ದೇವರ ಪರಮಾನುಗ್ರಹವರಲ್ಲಿ ವ್ಯಾಸಮುಷ್ಟಿಯಲ್ಲಿ ವೇದವ್ಯಾಸ ದೇವರ ದರ್ಶನ ಮಾಡಿದ್ದರಂತೆ ವೇದವ್ಯಾಸ ದೇವರ ಇಷ್ಟು ಪರಮಾನುಗ್ರಹಕ್ಕೆ ಪಾತ್ರರು ವಾಸವೀ ಸೂನು ಪೂಜಕ वावी अंतर्रे वे नो सत्यवती और सोन वेद व्यास पूजक महानुभागे तिमपन बलियल आश्रम आगते याक आश्रम उल्लेख में याक आश्रम आयत श्रीमद्भागवतम सर्व व्याख्याय बुध संसदी व्यासारमे तुलियंस प्रियता भागवत प्रवचन वर्षी व्यापीठ ವ್ಯಾಸರಾಜರ ಎದುರುಗಡಿಯಲ್ಲಿ ಕೂತುಕೊಂಡು ಊಟಕ್ಕೂಡುವಾಗ ಭಾಗವತ ಪ್ರವಚನ ಮಾಡುವ ಪದ್ಧತಿ ಇದೆ ಅಥವಾ ಸಂಜೆ ಭಾಗವತ ಹೇಳ್ತಾ ಇದ್ದು ಕಥನಂ ತದ್ದಾರ ಧೀರ್ಯ ಸಾರಂ ಸಂಜೆ ಹೊಂದನಲ್ಲಿ ಭಾಗವತ ಹೇಳ್ತಿದ್ದ ಪದ್ಧತಿ ಇದೆ ಆಚಾರ್ಯ ಹೇಳ್ತಾ ಇದ್ರು ಅಂತಿದೆ ಮಧ್ಯಕ್ಕೆ ಹೊರಟರು ಇನ್ನೂ ಮುಂಚೆಯಿಂದ ಇತ್ತು ಇದು ಒಂದು ಕಾಲದಲ್ಲ ಬಾದರಾಯಣ ದೇವರ ಕಾಲದಿಂದ ಇದೆ ಅವರೇ ಹಾಕ್ಕೊಟ್ಟ ಪದ್ಧತಿ ಆ ಸಂಜೆ ಕೂತು ಭಾಗವತ ಹೇಳುತ್ತೆ ಸಾಧಾರಣ ನಾಲ್ಕೂವರೆಯಿಂದ ಐದುವರೆ ತನಕ ಭಾಗವತ ಹೇಳು ಕಾಲ ಪುರಾಣದ ನಿಜವಾದ ಕಾಲ ಪುರಾಣ ವಾಚನದ ಕಾಲ ನಾಲ್ಕೂವರೆಯಿಂದ ಅದಾದ ಅದಾದಮೇಲೆ ಅನೇಕದ ಕಾಲ ಮಕ್ಕಳಿಗೆ ವಿದ್ಯಾಪೀಠಗಳಲ್ಲಿ ಆಟಕ್ಕೆ ಅಂತ ಬಿಡ್ತಾರೆ ಆ ಕಾಲದಲ್ಲಿ ಪ್ರವಚನ ಮಾಡ್ತಿತ್ತು ಆಮೇಲೆ ಆಮೇಲೆ ಸ್ವಲ್ಪ ಈ ಕಚೇರಿಗೆ ಹೋಗಿ ಬರುವವರ ಅನುಕೂಲಕ್ಕೋಸ್ಕರವಾಗಿ ಆರೂವರೆ ಏಳು ಈ ಇನ್ನು ಮೇಲೆ ಭಾಗವತ ಅಂತ ಬಂದು ಹಿಂಗು ಶುರುವಾಗಿದ್ದದು ವಾಸ್ತವಿಕವಾಗಿ ಸೂರ್ಯ ಮುಳುಗುವುದರೊಳಗಡೆಯಲ್ಲಿ ಬೆಳಕಿದ್ದಾಗ ದೀಪ ಹಚ್ಚಿ ಹೇಳುವಂತಹ ಕ್ರಮ ಇತ್ತು ಇದು ಅದರ ಕಾಲಮಾನ ಇದು ಹನುಮಪ್ಪನಗುಡಿಯಲ್ಲಿ ಅಥವಾ ಯಾವುದಾನ ಊರಾಚೆ ಗುಡಿಗಳಲ್ಲಿ ಇದರಲ್ಲೆಲ್ಲ ಮಹಾಭಾರತ ರಾಮಾಯಣದಲ್ಲಿ ಈ ಕಾಲದಲ್ಲೇ ಹೇಳ್ತಿದ್ದಿದ್ದು ಇವತ್ತಿಗೂ ಚಂದ್ರಶಾಲೆಯಲ್ಲಿ ಆ ಕಾಲದಲ್ಲಿ ಹೇಳ್ತಾರೆ ರಾಜಾಂಗಣದಲ್ಲಿ ಬೇರೆ ಅಲ್ಲಿ ಮಂಗ್ಲಾರ್ತಿ ಮಂಗ್ಲಾರ್ತಿ ಇರೋರು ಇವತ್ತಿಗೂ ಉಡುಪಿಯಲ್ಲಿ ಚಂದ್ರಶಾಲೆಯ ನಾಲ್ಕು ವರೆಗೆ ಶುರುವಾಗುತ್ತೆ ಇವ್ರು ಗಮನಿಸ್ ನೋಡ್ಬೋದು ಈ ಪದ್ಧತಿ ಇದೆ ಇದು ಸರಿಯಾದ ಪದ್ಧತಿ ಹೊತ್ತಿಗೆ ಭಾಗವಹಿಸ್ತಾ ಹೇಳಬೇಕಲ್ಲ ವರ್ಷಗಳ ತನಕ ವ್ಯಾಸರಾಜನ ಎದುರುಗಡಿಯಲ್ಲಿ ಇವರು ಪೂರ್ವಾಶ್ರಮದ ಅಕ್ಕನ ಮಗ ಅಂತಂತ ಸೋದರಳೇನೇ ಆಗಬೇಕು ಆ ಸಂಬಂಧಕ್ಕೆ ಏನು ಬೆಲೆ ಎಲ್ಲಾ ಎಲ್ಲ ವಿರಕ್ತರಾಗುತ್ತಾ ವ್ಯಾಸರಾಜನ ಅದಕ್ಕೆ ಆ ಸಂಬಂಧ ಏನು ಉಲ್ಲೇಖ ಮಾಡಲ್ಲ ಪೂರ್ವಾನುಬಂಧನೂ ಇತ್ತು ಅಂತ ತಿಳ್ಕೊಳ್ಬಹುದು ಅಷ್ಟೇ ಅಂತಹ ಮಹಾನುಭಾವರು ಕುತ್ಕೊಂಡು ಭಾಗವತವನ್ನೇ ಹೇಳಿದರೆ ಭಕ್ತಿ ರಸದಲ್ಲಿ ತೊಯ್ದು ಹೋಗ್ತಾ ಇದ್ದರಂತೆ ಎರಡು ವ್ಯಾಸರಾಜರಿಗೆ ಬಹಳ ಸಂತೋಷ ಆಗಿ ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಅಲ್ಲಿ ವ್ಯಾಕರಣ ಮೀಮಾಂಸಾ ಛಂದಸ್ಸು ಶಾಸ್ತ್ರ ಸೂತ್ರ ಸಕಲ ಶಾಸ್ತ್ರಗಳನ್ನು ಕೂಡ ಬಲ್ಲವನಾಗಿದ್ದರೆ ಭಾಗವತ ಹೇಳಬಲ್ಲ ಅದು ಅಂಥವರು ಮುಂದೆ ಅವರು ಭಾಗವತ ಪ್ರತಿಪಾದ್ಯರು ವ್ಯಾಸರಾಜರು ಸಪ್ತಮ ಸ್ಕಂದದಲ್ಲಿ ಅವರು ಪ್ರತಿಪಾದ್ಯರು ಅಂಥವರೇ ಎದುರುಗಡಿಯಲ್ಲಿ ಉಂಟುಕೊಂಡು ಅವುಗಳನ್ನೆಲ್ಲ ನಿಷ್ಕಲ್ಮಶವಾದ ಭಕ್ತರೇಕ ಬೇಕಾಗುವ ಕ್ರಮದಲ್ಲಿ ಆಚಾರ್ಯರ ತಾತ್ಪರ್ಯಾದಿಗಳನ್ನು ಯೋಜನೆ ಮಾಡಿ ಅವರು ಹೇಳ್ತಾ ಇದ್ದರೆ ಭಾಗವತವನ್ನು ಆ ವಿದ್ವಾಂಸರ ಬುಧ ಸಂಸದಿ ನೋಡಿ ಆಶ್ಚರ್ಯಚಕಿತರಾಗಿ ವ್ಯಾಸರಾಜರು ಇವರಿಗೆ ನನ್ನ ನಂತರ ನಿಂದೆ ಪ್ರಸ್ಥಾನ ಅಂತ ಅವರಿಗೆ ಅದಕ್ಕೋಸ್ಕರ ಕರೆದುಕೊಟ್ಟು ಪೀಠಾಧಿಪತ್ಯವನ್ನು ಕೊಡಲಿಕ್ಕೆ ಇಷ್ಟು ದೊಡ್ಡ ಮಹತ್ವ ಇದೆ ಇಪ್ಪತ್ತೈದು ವರ್ಷ ತನಕ ಆಳ್ತ ನಾವು ಪೀಠಾಧಿಪತ್ಯವನ್ನ ಮಹಾನುಭಾವ ಇಷ್ಟೆಲ್ಲ ಆಳ್ತ ಕಡೆಗೆ ಅವರು ವಿರಕ್ತಿ ಅವರ ನಿರ್ಯಾಣ ಕ್ರಮ ಗುರುಮಹಾತ್ಮ ಬೆಂಜಿ ಹೇಳ್ತಾರೆ ಪೂರ್ಣ ನನ್ನ ಬುದ್ಧಿಯಲ್ಲಿ ಮಾತ್ರ ನೆನಪಿದೆ ಅದು ಮೊನ್ನೆ ಹೋಗಿದ್ದೆ ವ್ಯಾಸರಾಜ ಆರಾಧನೆ ಹೊತ್ತಿ ನರಹಿತರ ಹತ್ರ ಹಾಗೆ ಬಲಗಾಲ ಹೋಗ್ಬೇಕು ಗೊತ್ತಾಗುತ್ತೆ ಕಣ್ಣಳತೆ ಎಷ್ಟು ಇಷ್ಟು ದೂರಕ್ಕೆ ಹೋಗಿ ಬರೋದಕ್ಕೆ ಒಂದು ಗಂಟೆ ಸಮಯ ಆಯ್ತು ಇಷ್ಟೇ ದೂರ ಸ್ವಲ್ಪ ಆ ಗೇಟ್ ತನಕ ಅಂತೇಳಿ ಕಣ್ಣತೆ ಬರೀ ನೆದ್ದಲು ಮುರುಳ್ಳು ಒಂದು ಹೆಜ್ಜೆ ಇಟ್ಟರೆ ಇಪ್ಪತ್ತು ಮುಳ್ಳು ಅಂಟುಕೊಡುತ್ತೆ ತಕ್ಕೋಬೇಕು ಮತ್ತೆ ಕಾಲೇಜ್ ಮಾಡಿಕೊಂಡು ಮತ್ತೆ ಇಳಬೇಕು ಮತ್ತೆ ಅಂಟ್ಕೊಡುತ್ತೆ ಮತ್ತೆ ತೆಗಿಬೇಕು ಇಷ್ಟು ಶ್ರಮ ಇದೆ ಇವತ್ತು ವ್ಯವಸ್ಥೆ ಆದ ಕಾಲದಲ್ಲಿ ವಿಜಯವಿಠಲ್ದೇವರು ಬಿಡಿ ಪಕ್ಕಕ್ಕಾಗಿದ್ದು ಇಂಥದ್ದು ಮಹಾನುಭಾವರು ಒಂದು ವರ್ಷಕ್ಕೆ ಮುಂಚೆ ಒಂದು ಒಂದೂವರೆ ತಿಂಗಳ ಮುಂಚೆ ಒಂದೂವರೆ ತಿಂಗಳು ತಾವು ಪ್ರಯಾಣ ಮಾಡಿತೆ ಅಂತ ಗೊತ್ತಾದ ಒಂದೂವರೆ ತಿಂಗಳ ಮುಂಚೆ ಏನು ಮಾಡ್ಬಿಡ್ತಾರೆ ಅಲ್ಲಿಂದ ಹೊರಟು ಬಿಡ್ತಾರೆ ಒಂದೂವರೆ ತಿಂಗಳಿಗಿಂತಲೂ ಸ್ವಲ್ಪ ಜಾಸ್ತಿ ನಲವತ್ತೆಂಟು ದಿವಸ ಅಲ್ಲಿ ಸೇವನೆ ಮಾಡಿದ್ದಾರೆ ಸೀದಾ ಬರಗಾಲ ಇಟ್ಕೊಂಡು ಹೊರಟು ಬಿಟ್ಟು ಜೊತೆಯಲ್ಲಿ ಪುರಂದ್ರದಾಸರು ಮುಂತಾದವರೆಲ್ಲ ಆ ಕಾಲಕ್ಕೆ ಪ್ರಯಾಣ ಮಾಡಿದ ಮುಂದಿನ ವರ್ಷ ಪುರಂದ್ರದಾಸರು ಪ್ರಯಾಣ ಮಾಡ್ತಾರೆ ಅವರು ಇದ್ದ ಕಾಲ ಪುರಂದ್ರದಾಸರು ಕೂಡ ಆ ಕಾಲಕ್ಕೆ ಬಹಳ ಸೇವೆ ಸಲ್ಲಿಸ್ತಿರ್ತಾರೆಂಥ ಮಠಕ್ಕೆ ಅವರೆಲ್ಲ ಇದ್ದ ಕಾಲ ಯಾರ್ಯಾರು ವಿರಕ್ತರು ಇದ್ರು ಅವ್ರನ್ನೆಲ್ಲ ಕಟ್ಕೊಂಡು ನವೃಂದಾವನ ಗಡ್ಡಿಗೆ ಬರ್ತಾರೆ ಜಮನಾಮತೀರ್ಥರಿಗೆ ಅಸರಾಜರಿಗೆ ಅವನು ವಾಣುವ ಸೇವೆ ನೋಡಬೇಕಾ ಕಾಲಕ್ಕೆ ಬೆಳಗ್ಗೆಯಿಂದ ರಾತ್ರಿ ತನಕ ಏನು ಮಾಡ್ತಾಯಿದ್ರು ನಿದ್ರೆ ಸಂಪೂರ್ಣ ತ್ಯಾಗ ಆಹಾರ ನಿದ್ರೆಗಳು ಇಲ್ಲವೇ ಇಲ್ಲ ನಲವತ್ತೆಂಟು ದಿವಸ ಕಾಷ್ಟಮನವರ್ತನ ಹಿಡಿದರಂತೆ ಬರೇ ಪಾಠ ಹೇಳಬೇಕು ಬೆಳಗ್ಗೆ ಹೊತ್ತು ಬ್ರಹ್ಮಸೂತ್ರ ಪಾಠ ಹೇಳಬೇಕು ಬೆಳಗ್ಗಿನ ಜಾವ ಬ್ರಾಹ್ಮೀ ಮುಹೂರ್ತದಲ್ಲಿಂದು ಜಪ ಮಾಡಿಕೊಳ್ಬೇಕಂತೆ ಅದಾದಮೇಲೆ ಬ್ರಹ್ಮಸೂತ್ರ ಭಾಷೆ ಪಾಠ ಹೇಳಬೇಕು ಅದು ಚತುರ್ಥಾಧ್ಯಾಯ ಉಳುಕೊಂಡಿತ್ತಂತೆ ಮೂವತ್ತೆರಡನೇ ಅಧ್ಯಾಯ ಯಾವುದು ತಾತ್ಪರ್ಯ ನಿರ್ಣಯ ಆಮೇಲೆ ಚತುರ್ಥಾಧ್ಯಾಯ ಉಳುಕೊಂಡಿತ್ತಂತೆ ಅವ್ರ ಪಾಠ ಹೇಳೋದ್ರಲ್ಲಿ ಅದಷ್ಟನ್ನು ಪಾಠ ಹೇಳಬೇಕು ಅದು ಬಿಟ್ಟರೆ ಬೇರೆ ಮಾತಿಲ್ಲ ಗೋಪಾಲಕೃಷ್ಣ ದೇವರಿಗೆ ಪಟ್ಟಾಭಿರಾಮದೇವರಿಗೆ ಸುದೀರ್ಘವಾಗಿ ಬಹುಕಾಲದ ಪೂಜೆ ಮಾಡಬೇಕಂತೆ ಮಧ್ಯಾಹ್ನದ ತನಕ ಆ ಬಿಸಲಲ್ಲಿ ಪೂಜೆ ಮಾಡಿ ಎಷ್ಟು ಜನ ಅಲ್ಲಿ ಬರ್ತಿದ್ರು ಯಾರು ಬಂದು ಬಂದು ಅವ್ರ ದರ್ಶನ ಮಾಡ್ಕೊಂಡು ಹೋಗ್ತಿದ್ರು ಅವರಿಗೆಲ್ಲ ಸಾವಿರಾರು ಜನ ಊಟಕ್ಕೆ ಹಾಕಬೇಕಂತ ಇಷ್ಟೆಲ್ಲ ಮಾಡಿ ಮತ್ತೆ ಮಧ್ಯಾಹ್ನ ಭಾಗವತ ಮತ್ತು ತಾತ್ಪರ್ಯ ನಿರ್ಣಯ ಪಾಠ ಹೇಳಬೇಕು ಇದು ಬರ್ಮಸೂತ್ರವಾಗಿ ಮಧ್ಯಾಹ್ನ ಅದನ್ನ ಅಷ್ಟು ಪಾಠ ಹೇಳಬೇಕು ಪಾಠ ಹೇಳಿ ಸಾಯಂಕಾಲ ಕುರುಂದ್ರದಾಸನ್ನು ಕೂರಿಸಿಕೊಂಡು ಭಜನೆ ಮಾಡಬೇಕಂತೆ ರಾತ್ರಿ ತನಕ ಭಜನೆ ಮಾಡಬೇಕು ಆಗೋ ತನಕ ಎಲ್ಲ ಮಾಡಿ ಮಲ್ಕೊಂಡ್ಬಿಡೋರಂತೆ ಅವರು ಹೋದ ಮೇಲೆಗೂ ಕೂಡ ಭಗವದ್ ಧಾನ ಆಸಪ್ತರಾಗಿ ಕುತ್ಕಡ್ಬೇಕಂತೆ ಮತ್ತು ಬೆಳಗಿನ ಜಾವ ಆಯಿತು ಅಂತಂದೆ ಮತ್ತು ಮಂತ್ರ ಜಪ ನಲವತ್ತೆಂಟು ದಿವಸಗಳ ಕಾಲ ವಿಚಿತ್ರವಾದ ಕ್ರಮದಲ್ಲಿ ಹೀಗೆ ಸೇವೆ ಮಾಡ್ತಾ ಮಾಡ್ತಾ ಮಾಡ್ತಾ ವ್ಯಾಸರಾಜನ ಹಿಂಬದಿಯಲ್ಲೇನೆ ಪದ್ಮಾಸನ ಹಾಕಿ ಅವತ್ತನೇ ದಿವಸ ಇವತ್ತಿನ ನಮ್ಮ ಕತೆ ಮುಗಿತಪ್ಪ ಅಂತ ಹೇಳಿ ರಾಮತೀರ್ಥವನ್ನು ಕೂರಿಸಿಕೊಂಡು ಅವ್ರಿಗೆ ಸಮಗ್ರವಾದಂತಹ ಜವಾಬ್ದಾರಿಯನ್ನು ಕೊಟ್ಟು ಇವತ್ತನೇ ದಿವಸ ಪ್ರಯಾಣ ಮಾಡ್ತಾರೆ ವೈಶಾಖ ಮಾಸದ ಬಿಸಿಲು ಯಾವ ಕಾಲ ಇಂಥ ಕಾಲದಲ್ಲಿ ಅವರ ನಲವತ್ತೆಂಟು ದಿವಸ ತನಕ ಸೇವಾ ಮಾಡಿದ ಕ್ರಮ ದಾಸರಾಜರು ಯಾವಾಗ ಅಲ್ಲಿ ಆರಾಧನೆಗೆ ಅಂತ ಬಂದವರು ಬರಿಗಾಲದಲ್ಲಿ ನಡ್ಕೊಂಡು ಬರ್ತಾರೆ ಆರಾಧನೆಗೆ ಅಂತ ಬಂದವರು ಉಳ್ಕೊಂಡಿರ್ತಾರೆ ಆ ರೀತಿಯಲ್ಲಿ ನಡೆಸಿದ ಅತ್ಯದ್ಭುತವಾದಂತಹ ಕ್ರಮ ಇದನ್ನ ಪ್ರಲ್ಹಾದ ಅವರು ಆ ಮಂತ್ರೋಪದೇಶವನ್ನು ಮಹಾಪತ್ಕಾಲ ಬರುತ್ತೆ ನರಸಿಂಹ ಮಂತ್ರೋಪದೇಶ ಮಾಡಿದ್ದೇನೆ ಅಂತ ಚೈತ್ರ ಶುಕ್ಲ ಬಿದಿಗೆ ದಿವಸ ಅಂದರೆ ಯುಗಾದಿ ಮಾರನೇ ದಿವಸ ಬಿದಿಗೆ ದಿವಸ ಮಂತ್ರೋಪದೇಶ ಮಾಡಿದ್ದಾರಂಥ ಇವತ್ತಿಗೂ ಮಠದಲ್ಲಿ ಪದ್ಧತಿ ಇದೆಲ್ಲ ಮಠದಲ್ಲಿ ಪಂಚಾಂಗದಲ್ಲಂತೂ ಆ ಚೈತ್ರ ಶುಕ್ಲ ಬಿದಿಗೆಯ ದಿವಸದಲ್ಲಿ ಮಂತ್ರೋಪದೇಶ ಅಂತ ಒಂದು ಲಕ್ಷ ಬ್ರಾಹ್ಮಣರಿಗೆ ಭೋಜನ ಆಗ್ಬೇಕಂತ ಹತ್ತಿನ ದಿವಸ ಯಾವದೇ ಮಂತ್ರೋಪದೇಶ ಕೊಡಬೇಕಾಗಿದ್ದರೂ ಆವತ್ತು ಮಂತ್ರೋಪದೇಶದ ಕಾಲ ನಟದ ಪದ್ಧತಿಯ ಪ್ರಕಾರ ನರಸಿಂಹ ಮಂತ್ರವನ್ನು ಉಪದೇಶ ಮಾಡಿ ವಿಜಯನಗರ ಸಾಮ್ರಾಜ್ಯಕ್ಕೆ ಬರಬರುತ್ತೆ ಆಕ್ರಮಣ ನಡೆಯುತ್ತೆ ಆಹುತಿ ಅವರು ಹೇಳೋ ತನಕ ಶ್ರೀನಿವಾಸತೀರ್ಥರು ಹೇಳೋ ಆಗಿರಲಿಲ್ಲ ವಿಜಯನಗರ ಪತನ ಆಗಿದ್ದು ರಾಮತೀರ್ಥರ ಕಾಲದಲ್ಲಿ ಆಪತ್ತು ಬರುತ್ತೆ ಆದರೂ ನೀವು ಬಿಟ್ಟು ಹೋಗಬಾರ್ದು ನೀನು ಇಲ್ಲೇ ಇರಬೇಕು ಈ ನರಸಿಂಹ ಮಂತ್ರ ನಮಗೆ ಪ್ರಹ್ಲಾದರಾಜರ ಅವತಾರ ಪ್ರಲ್ಹ್ಲಾದ ಸ್ಯಾವತಾರೇನ ವ್ಯಾಸತೀರ್ಥೇನ ಧೀಮತಃ ಯೋ ಲಬ್ಧವಾನ್ ನರಸಿಂಹ ಮನು ಗುರು ನರಸಿಂಹದೇವರ ಮಂತ್ರ ಯಾರಿಂದ ಪಡ್ಕೊಂಡ್ರು ಅಂದರೆ ನರಸಿಂಹದೇವರಲ್ಲಿ ಯಾರು ವಲಿಸಿಕೊಂಡಿದ್ದರಲ್ಲ ಕಂಬದಿಂದ ಹೊರಗೆ ತರಿಸಿದ್ದರಲ್ಲ ಆ ಪ್ರಹ್ಲಾದರಾಜರ ಅವತಾರದವರೇ ಇವರು ಕೊಟ್ಟಿದ್ದು ಅಂದರೆ ಅದು ಸಾಮಾನ್ಯ ಮಂತ್ರವಾ ಅಂಥದ್ದನ್ನು ನನಗೆ ಉಪದೇಶ ಮಾಡಿದ್ದು ನಮ್ಮ ಗುರುಗಳು ನನ್ನ ಭಾಗ್ಯ ಅತಿಶಯ ಅಂತ ರಾಮತೀರ್ಥರು ಅದನ್ನು ಕೊಂಡಾಡ್ತಾರೆ ಅಂಥ ಅತ್ಯದ್ಭುತವಾದ ಭಾಗ್ಯಶಾಲಿಗಳು ನಮ್ಮ ಶ್ರೀನಿವಾಸ ತೀರ್ಥರು ನಮ್ಮೇ ಪ್ರೀತರಾಗಲಿ ಅವರು ಪ್ರಸನ್ನರಾದರು ಅಂತಂದ್ರೆ ವ್ಯಾಸರಾಜನಲ್ಲಿ ಕೇಳಿಕೊಳ್ತಾರೆ ಅವರು ಪ್ರಸನ್ನೀಕೃತರಾಗ್ತಾರೆ सराजर वल्वलिक बल्व इंथव श्रीवास्तारात्पर्य चंद्रिका युक्त टीकायुक्त भाष्य बोधनम तात्पर्य चंद्रिका अद्क व्याख्यवीका अब तत्वप्रकाशक अदू व्याख्यान के भाष्य के भाष्य सूत्र इिष्टू इटक तात्पर्य चंद्रिका समेतवाई विश्वविद्यालय समग्र पाठ है ऐवृत्ति समग्र रामशब्दे हिड़कू हुड़गर अली तनक तैयारियाल सब हुड़गाटद नावृत्ति समग्र पाठ अल्च जीवन दुड हे सप्तारं कृतमे नियताम सगुरोतम भाष्याख्यान कुशलम भाष्य व्याख्यान कुशलम तीका तात्पर्य बोधक चंद्रिका अर्थोपदेष्टारम श्रीनिवास भजे भाष्य अर्थ आंद्रिका अर्थ आगे अरे ತತ್ವಪ್ರಕಾಶಕ ಅರ್ಥ ಆಗಬೇಕು ಅಂತಂದ್ರೆ ಶ್ರೀನಿವಾಸ ತೀರ್ಥರೇ ಹೇಳಬೇಕು ಮಾಡ ನಂತರದಲ್ಲಿ ಅವರೇ ಅದಕ್ಕೆ ಸಮರ್ಥರು ಅಂಥ ಕ್ರಮದಲ್ಲಿ ವ್ಯಾಸರಾಜನಿಂದ ನೇನು ಉಪದೇಶ ಪಡಿಕೊಂಡು ಅದನ್ನು ಉಪದೇಶ ಮಾಡ್ತಾ ಇದ್ದವರು ಇವತ್ತಿಗೂ ನಮಗೆ ಆ ಗ್ರಂಥ ಅರ್ಥ ಆಗಬೇಕಾಗಿದ್ದರೆ ಶ್ರೀನಿವಾಸ ತೀರ್ಥರ ಅನುಗ್ರಹ ಬೇಕು ಸಂಸತ್ಸು ವಿದ್ಯುತ್ ವಿದ್ವತ್ಸೇವಿಯಾಸು ರಾಜದೇ ಸಿಂಹರಾಡಿವ ದೊಡ್ಡ ದೊಡ್ಡ ರಾಜ ಆ ಕಾಲಕ್ಕೆ ಇರುವ ಅಚ್ಯುತರಾಯ ರಾಮರಾಯ ಕಾಲದ ಆಳ್ವಿಕೆ ಅವರ ಕಾಲದಲ್ಲಿ ಸಭೆಗಳಲ್ಲಿ ವ್ಯಾಸರಾಜರ ನಂತರದಲ್ಲಿ ಇವರನ್ನು ಕರೆಸಿ ಅರೇನಾರ ಗೌರವ ಕೊಡಬೇಕು ಅಂತ ಬೇರೆ ಹೆಚ್ಚಿನ ಗೌರವ ಬೇಡ ವಾಕ್ಯಾರ್ಥ ಸಮಾಧಿಗಳನ್ನು ನಿರ್ಮಾಣ ಮಾಡಪ್ಪ ವ್ಯವಸ್ಥೆ ಮಾಡ ದೊಡ್ಡ ದೊಡ್ಡ ವಿದ್ವಾಂಸರಗಳು ಸೇರಬೇಕು ಸರ್ವೋತ್ತಮತ್ವ ಸ್ಥಾಪನೆ ಆಗಬೇಕು ನಮ್ಮ ಗೋಪಾಲಕೃಷ್ಣ ದೇವರ ಪಟ್ಟಾಭಿರಾಮ್ ದೇವರು ಸರ್ವೋತ್ತಮತ್ವ ಸ್ಥಾಪನೆ ಆಗಬೇಕು ಅದನ್ನು ಮಾಡಿಸು ಅಷ್ಟನ್ನು ಮಾಡಿ ಸಂಭದಂತೆ ಗುಡಿಗೆ ಬರ್ತಿದ್ದರು ಅಷ್ಟೇ ಇಷ್ಟು ಗಾಂಭೀರ್ಯ ಶ್ರೀನಿವಾಸ ಚೀರ್ಥರು ಅಂದರೆ ಹೀಗಿದ್ದವರು ವರ್ತಿನೋ ಗೃಹಿಣೋ ಬ್ರಹ್ಮಚಾರಿಣ ಧರ್ಮಮುತ್ತಮಂ ಯಮಾಶಿತ್ಯ ಚಲಂತೀಹ ತಮಹಂ ನವಮಿ ಸದ್ಗುರು ಅನೇಕ ಏತುಗಳು ಅವ್ರ ಕಾಲಕ್ಕೂ ಅನೇಕ ಏತಿಗಳು ವ್ಯಾಸರಾಜ ಕಾಲದಲ್ಲಿ ಇದ್ದ ಎಷ್ಟೋ ಎತಿಗಳು ಇವ್ರ ಕಾಲಕ್ಕೂ ಮುಂದುವರೆದರು ಇವರಿಂದ ಆಶ್ರಮ ತಗೊಂಡವರನ್ನೂ ಅನೇಕ ಜನ ಇದ್ದರಂತೆ ಅನೇಕ ಬಿಡಿ ಸನ್ಯಾಸಿಗಳು ಅದರಂತೆಯೇ ಅನೇಕ ಬ್ರಹ್ಮಚಾರಿಗಳು ವಿದ್ಯಾರ್ಥಿಗಳು ಅಷ್ಟೋ ಗೃಹಸ್ಥರು ಪುರಂದರದಾಸರೇ ಬದಲಾದ ಅನೇಕ ಗೃಹಸ್ಥರು ಇವರ ನೆರಳಿನಲ್ಲಿ ವಿಪರೀತವಾದಂತಹ ಅತ್ಯದ್ಭುತವಾದ ಪರಿವಾಣಗಳ ಸಾಧನೆಯನ್ನು ಮಾಡಿಕೊಂಡಲ್ಲ ಅಧ್ಯಯನ ಅಧ್ಯಾಪನ ವ್ರತಾದಿಗಳನ್ನು ನಡೆಸದರಲ್ಲ ಅಂತಹ ಗುರುಗಳನ್ನು ನಾವು ನಮಸ್ಕಾರ ಮಾಡ್ತೀನಿ ಇದು ಸಾಮಾನ್ಯವಾದಂತಹ ಸ್ತೋತ್ರ ಅಲ್ಲ ಇದೊಂದು ಐದಾರು ಶ್ಲೋಕಗಳಷ್ಟೇ ಪುಟ್ಟ ಸ್ತೋತ್ರ ಈ ಸ್ತೋತ್ರ ಇದೆಯಲ್ಲ ಆಪದ್ವಿಘಾತಿನಿ ಎ ನಾಮ ನಪುಣ್ಯ ಸಂಸ್ಮೃತಿ ಶ್ರೀನಿವಾಸ ತೀರ್ಥ ಗುರು ವಿಹೋರ್ಮಃ ಶ್ರೀನಿವಾಸ ತೀರ್ಥ ಗುರುಪಿಹೋರ್ಮ ಇಷ್ಟನ್ನು ನಾವು ಉಚ್ಚಾರಣೆ ಮಾಡ್ತಾ ಇದ್ದರೆ ಆಪದ್ವಿಘಾತಿನಿ ಎಲ್ಲ ಆಪತ್ತುಗಳನ್ನು ಕಳೆಯುತ್ತೆ ಆಪತ್ತು ಬಂದಿದೆ ಅಂತ ಹೆದರಬೇಕಾಗಿಲ್ಲ ಅವರ ನಾಮೋಚ್ಚಾರಣೆ ಮಾಡ್ತಾ ಇರಿ ಈ ಸ್ತೋತ್ರ ಹೇಳ್ತಾ ಇರಿ ನಿಮಗೆಲ್ಲ ಆಪತ್ತು ಪರಿಹಾರ ಆಗುತ್ತೆ ಯಾಕೆ ಅಂದರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಬರುವ ಆಪತ್ತನ್ನು ಮೊದಲೇ ಗುರುತಿಸಿ ಆ ಆಪತ್ತನ್ನು ಪರಿಹಾರ ಮಾಡಲಿಕ್ಕೆ ನರಸಿಂಹಂತನ ಮೊದಲೇ ಉಪದೇಶ ಮಾಡಿಕೊಟ್ಟು ಹೋಗಿದ್ದವರು ಸುಮ್ಮನೆ ಹೇಳ್ತಾ ಇಲ್ಲ ಹೊಗಳಿಕೆಗೆ ಏನೋ ಒಂದು ಹೇಳಬೇಕು ಅಂತ ಹೇಳ್ತಾ ಇಲ್ಲ ಆ ಯಾರು ಕೈ ಹಾಕಲಿಲ್ಲ ಇವತ್ತು ವೃಂದಾವನಕ್ಕೆ ಏನೇನು ವಿಕಾರ ಮಾಡಲಿಕ್ಕೆ ಹೋದರಲ್ಲ ಅವ ಇದರವರೆಗೂ ಯಾರು ಏನು ಮಾಡ್ಲಿಕ್ಕೆ ಆಗಲಿಲ್ಲ ಅಲ್ಲಿ ಅಂತಹ ಮಹಾನುಭಾವರು ಆವತ್ತಿನ ದಿವಸ ವ್ಯವಸ್ಥೆ ಮಾಡಿಕೊಟ್ಟು ಹೋಗಿದ್ರು ಇವತ್ತು ಕಾಲಮಾನ ಕ್ರಮದಿಂದ ಅದು ಅಷ್ಟು ಪ್ರಭಾವ ನಾವಿಟ್ಟಿಲ್ಲ ಅಸರಹದರ ವೃಂದಾವನಕ್ಕೆ ವಿಕಾರ ಆಯ್ತು ಶುರುವಾಯಿತು ಆಪತ್ತುಗಳು ಎಷ್ಟು ಆಪತ್ತಿನ ಸರಮಾಲೆ ಇಡೀ ಪ್ರಪಂಚ ಮುಖ ಮುಚ್ಚಿಕೊಂಡು ಓಡಾಡ್ತಾ ಇದೆ ಹಿಂದೆ ಹೇಳಿದ್ನಲ್ಲ ದೇವಸ್ಥಾನಗಳು ತಿಮ್ಮಪ್ಪನ ದೇವಸ್ಥಾನಕ್ಕೆ ಬಾಗಲ ಹಾಕಿದ್ದಿದ್ಯಾ ನಾನ್ ನಿಮಗೆ ದರ್ಶನ ಕೊಡೋಲ್ಲ ನಿಮ್ಮ ಮುಖ ನೋಡೋಲ್ಲ ಅಂತ ಬಾಗಲ ಹಾಕೊಂಡು ಕೂತಿದ್ದ ನಾನು ಮಂತ್ರಾಲಯದಲ್ಲಿ ಇರೋವರಿಗೆ ಕೆಲವು ಜನಗಳಿಗೆ ಬಿಟ್ಟರೆ ಅದೇ ಊರಿನವರಿಗೆ ರಾಯರ ದರ್ಶನ ಇಲ್ಲ ನಾವಿಲ್ಲಿ ರಾಯರ ದರ್ಶನ ಮಾಡೋದಲ್ಲ ಮಂತ್ರಾಲಯದಲ್ಲಿದ್ದವರಿಗೆ ರಾಯರ ದರ್ಶನ ಇಲ್ಲ ಧರ್ಮಸ್ಥಳದಲ್ಲಿದ್ದವರಿಗೆ ಮಂಜುನಾಥನ ದರ್ಶನ ಇಲ್ಲ ಇದಕ್ಕಿಂತ ಆಪತ್ತು ಅಂತ ನಾವು ನೋಡಬಹುದಾ ಮಹಾಪತ್ ಕಾಲ ಸೂಚನೆ ಕೊಟ್ಟರು ಅಲ್ಲೇ ನವವೃಂದಾವನದಿಂದ ಎಲ್ಲದಕ್ಕೂ ಸೂಚನೆ ಸಿಗ್ತಾ ಇದೆ ಅಂದ ಮೇಲೆ ಅಂಥ ಜ್ಞಾನಗಳಂದಿರು ಅವರು ಸ್ಮರಣೆ ಮಾಡ್ತಾ ಅವರಲ್ಲಿ ಭಕ್ತಿ ಶ್ರದ್ಧಾದಿಗಳನ್ನು ತೋರಿಸಿ ನಾವು ಆಪತ್ತುಗಳನ್ನು ಕಳ್ಕೊಳ್ಬೇಕು ಅದರಿಂದ ಆ ನಾಂನಃ ಪುಣ್ಯಸಸ್ಮೃತಿ ತಮ್ಮ ವಂದೇ ಶ್ರೀನಿವಾಸ್ಯಂ ಮನೋವಾ ಕರ್ಮ ಭಿದಾ ಮನಸ್ಸು ವಾಕರ್ಮ ಎಲ್ಲ ಕರ್ಮದಿಂದಲೂ ಕೂಡ ನಿಮ್ಮ ಸೇವಾ ಮಾಡ್ತೀವಿ ಸ್ವಾಮಿ ನಮ್ಮ ಆಪತ್ತುಗಳನ್ನು ಕಳಿರಿ ಶ್ರೀನಿವಾಸ ಶಿಷ್ಯೇಣ ರಾಮತೀರ್ಥೇನ ಭಿಕ್ಷುಣ ನಾವೊಬ್ಬರು ಭಿಕ್ಷುಗಳು ನಮಗೆ ಸ್ಥಾನವನ್ನು ಕೊಟ್ಟು ಹೋದವರು ಅಂತಹವರ ಶಿಷ್ಯರೇ ನಾವು ಗು ರಚಿತ ಗುರುವಷ್ಟಕಂ ಭಕ್ತಿಯ ವಿಪತ್ತು ವಿಪತ್ತುಗಳ ತೂಲ ತೂಲ ಅಂತಂದ್ರೆ ಏನು ಹತ್ತಿ ಹತ್ತಿಯ ರಾಶಿ ಬೆಕ್ಕಷ್ಟುಕೊಂಡು ಹೋಗಲಿ ಒಂದೇ ಒಂದು ಕಿಡಿ ಸಾಕು ಅದನ್ನ ನಾಶ ಮಾಡಲಿಕ್ಕೆ ಸಾಕು ಆಪತ್ತುಗಳು ಬೆಕ್ಕಷ್ಟಿದೆ ನಾಳೆಯಿಂದ ಬೇಕಾಂತಿದೆ ಹಾಗೆ ಹೀಗಿದೆ ಏನೇನಾರೂ ಇರಬಲ್ಲ ಯಾಕೆ ನಾವು ದೊಡ್ಡವರು ಸ್ಮರಣೆ ಮಾಡ್ತೇವೆ ಗುರುಗಳು ಸ್ಮರಣೆ ಮಾಡಿದ್ದೇವೆ ಹರಿವಾಗುಗಳು ಸ್ಮರಣೆ ಮಾಡ್ತೇವೆ ಏನೂ ಮಾಡೋಲ್ಲ ಅದಕ್ಕೆ ತೂಲಕ್ಕೆ ಅದ್ದಿಯಂತೆ ಇರುವಂತಹ ಈ ಸ್ತೋತ್ರವನ್ನು ಗುರುವಷ್ಟಕಮನ್ನ ನಾವು ರಚನೆ ಮಾಡಿದ್ದೀವಿ ಗುರುವಷ್ಟಕಂ ಭಕ್ತಿಯ ವಿಪತ್ತು ಸನ್ನಿಭಂ ಮಾಡಿಕೊಟ್ಟಿದ್ದೇವೆ ಇವತ್ತು ಆರಾಧ್ಯರಾಗಿ ಬಂದಂತಹ ಶ್ರೀನಿವಾಸ ತೀರ್ಥವು ವಿರಕ್ತರು ವ್ಯಾಸರಾಜರಿಂದ ನಿಯೋಜಿತರಾಗ್ತಾರೆ ಅಂತಂದರೆ ಅವರ ಮಹತ್ವ ಇನ್ನೆಷ್ಟು ಇರಬೇಕು ಅಂತಹ ಜ್ಞಾನಿಗಳು ವಿರಕ್ತರು ನಮ್ಮ ಮೇಲಿನ ಕಾಳಜಿಯಿಂದಲೇನೆ ಆ ಮಂತ್ರೋಪದೇಶಾದಿಗಳನ್ನು ಮಾಡಿದವರು ಇವತ್ತಿಗೂ ಆಪತ್ತು ಬಂದಿದೆ ಸ್ವಾಮಿ ನೀವು ರಕ್ಷಣೆ ಮಾಡಿ ಪ್ರಾರ್ಥನೆ ಮಾಡುತ್ತಾ ಅವರ ಅಂತರ್ಯಾಮಿಯಾದ ವ್ಯಾಸರಾಜ್ರು ಅಂತಾರೆ ಮಂತ್ರಾಯರ ಮಧ್ಯೇಶ ಆದ ಪ್ರೀತನಾಗಿ ನರಸಿಂಹದೇವರು ವೈಶಾಖ ಮಾಸದಲ್ಲಿ ಆ ಶಾಖ ಹಿಕ್ಕ ಎಲ್ಲ ಪರಿಹಾರ ಮಾಡಿ ಆಪತ್ತುಗಳನ್ನೇ ಕಳೆದು ಅವೆಲ್ಲ ತಾನು ನರ್ತನೆ ಮಾಡಿದ ಮಹಾನುಭಾವ ನರಸಿಂಹದೇವರು ಆತ ಇದನ್ನೆಲ್ಲ ಕಳೀಲಿ ಎಂತ ಪ್ರಾರ್ಥನೆ ಮಾಡುತ್ತಾ ನಾಳೆಯಿಂದ ಮತ್ತೆ ವೇದವ್ಯಾಸದೇವರ ಚರಿತ್ರೆ ಚರಿ